अवतार ಓ ಸ್ಥಾಪಕ ಧರ್ಮಸ್ಯವಧರ್ಮಸ್ವೇ ಅವತಾರೇ ವಸು ದೇವಸ್ವಾಡೋ देवकी परमा, ವಂದೇ ಜಗದು ಜಯತಿ ಜಗತಿ ಮಾಯ ಕಾಧವಸ್ತೆ ವಚನರಚನ ಕೇವಲ ಚಾಕಲಯ್ಯ ಧ್ರವಪದಿ ಯಾತೋ ಯತ್ೃಪಾಧ್ರವೋಯಂ ಸಕಲಕುಶಲ ಪಾತ್ರ ಬ್ರಹ್ಮಪುತ್ರ <laughs> सर्वदा सर्वभा निश्चिंत भगवान भजनीय सूत्रव नोड़ता केलो पाठांतर निश्चिंत अदू निश्चिंतीत अंत पाठांतर कूड़ा ನಮಗೆ ಕಾಣು ಸಿಕ್ತದು ಯಾವುದಾದ್ರೂ ಒಂದು ಕೋಣೆ ನಮ್ಮ ಮನೆಯಲ್ಲಿ ಒಂದು ಕೋಣೆ ಇದ್ರೆ ಆ ಕೋಣೆಯಲ್ಲಿ ಅನೇಕ ವಸ್ತುಗಳು ಇರ್ತದೆ ಹಾಗೆ ಅನೇಕ ಬಗೆ ಬಗೆಯ ಬಣ್ಣ ಬಣ್ಣದ ವಸ್ತುಗಳು ಬೇರೆ ಬೇರೆ ರೀತಿಯ ವಸ್ತುಗಳು ಬೆಳಕು ಕೂಡ ಅದರ ಮೇಲ್ಗಡೆ ಬೀಳ್ತಾ ಇರ್ತದೆ ಹಾಗೆ ಏನು ಒಂದು ಪದಾರ್ಥ ಕೂಡ ಆ ಕೋಣೆಯಲ್ಲಿ ಇಟ್ಟಿರ್ತೀರ ಅದರ ಒಂದು ಗಂಧದಿಂದ ಇಡೀ ಕೋಣೆ ವ್ಯಾಪ್ತವಾಗಿರ್ತದೆ ಈಗ ಆ ಕೋಣೆಯಲ್ಲಿ ಶೂನ್ಯತೆಯನ್ನು ತರುವುದು ಹೇಗೆ ಆ ಕೋಣೆಯಲ್ಲಿ ಶೂನ್ಯತೆಯನ್ನು ತರುವುದು ಹೇಗೆ ಅಂದ್ರೆ ಒಂದೊಂದೇ ಸಾಮಾನ ಎಲ್ಲ ಹೊರಗಡೆ ಸಾಗಿಸ್ಬೇಕು ಆ ಕೋಣೆಯಿಂದ ಕೋಣೆಯ ದ್ವಾರವನ್ನು ಮುಚ್ಚಬೇಕು ಹೊರಗಡೆಯಿಂದ ಬೆಳಕು ಬರದ ಹಾಗೆ ಹಾಗೆ ಯಾವ ಒಂದು ವಸ್ತು ಗಂಧವನ್ನು ಬೀರ್ತಾ ಇತ್ತು ಅದನ್ನು ಕೂಡ ಹೊರಗಡೆ ತೆಗಿಬೇಕು ಮತ್ತೆ ಅಲ್ಲಿ ಹರಡಿದ್ದಂತಹ ಗಂಧವನ್ನು ಹೊರ ಹಾಕಲಿಕ್ಕೆ ಏನ್ಮಾಡ್ತೇವೆ ಎಕ್ಸಾಸ್ಟ್ ಫ್ಯಾನ್ ಉಪಯೋಗಿಸಿ ಅದನ್ನು ಹೊರಗೆ ಎಳಿತೆ ಒಳಗಡೆ ಇರ್ತಕ್ಕಂತಹ ಗಾಳಿ ಯಾವಾಗ ಆ ಒಂದು ಕೋರ್ಸ್ನಲ್ಲಿ ನಾವು ಎಲ್ಲ ಹೊರಗಡೆ ಹಾಕ್ತೇವೆಯೋ ಆಗ ಅಲ್ಲಿ ಒಂದು ಶೂನ್ಯತೆ ಶೂನ್ಯತೆ ಅಂತಕ್ಕಂಥದ್ದು ಸೃಷ್ಟಿಯಾಗ್ತದೆ ಹಾಗೆಯೇ ಈ ನಮ್ಮ ಮನಸ್ಸಿನಲ್ಲಿ ಅನೇಕ ಬಗೆಯ ಚಿಂತೆಗಳು ಒಂದೊಂದು ನಾವೇ ಮಾಡಿಕೊಂಡಂತಹ ಕಾರಣಗಳಿಂದ ಸನ್ನಿವೇಶಗಳಿಂದ ಉತ್ಪತ್ತಿಯಾದಂತಹ ಚಿಂತೆಗಳು ಅಥವಾ ಪ್ರಕೃತಿ ಮಾಡಿಸಿದಂತಹ ಮತ್ತು ಅದಕ್ಕೆ ಸ್ಪಂದಿಸುವಂತಹ ಸಮಯದಲ್ಲಿ ಈ ಮನಸ್ಸು ಯಾವ ರೀತಿ ಆಡ್ತದೆಯೋ ಅಂತಹ ಚಿಂತೆಗಳು ಇದೆಲ್ಲವೂ ಕೂಡ ನಮ್ಮ ಮನಸ್ಸನ್ನು ಭಗವಂತನಿಂದ ವಿಮುಖ ಮಾಡ್ತದೆ ಯಾಕೆ ಅಂಥೇಳಿದ್ರೆ ಭಗವಂತನನ್ನು ಮಾತ್ರ ಚಿಂತಿಸಬೇಕಾದಂತಹ ಮನಸ್ಸು ಯಾವಾಗ ಇನ್ನಿತರ ಕ್ಷುಲ್ಲಕ ವಿಷಯ ಭಗವಂತನ ವಿನ ಬೇರೆ ವಿಷಯಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ಅಲ್ಲಿ ಭಕ್ತಿ ಜಾಗೃತವಾಗುವುದಿಲ್ಲ ಹೀಗೆ ಅಲ್ಲಿ ಆ ಶೂನ್ಯತೆಯನ್ನು ಮೊದಲು ತರಬೇಕಾದರೆ ಬೇರೆ ವಿಷಯಗಳ ಬಗ್ಗೆ ಚಿಂತನೆ ಮಾಡದೆ ಇರಬೇಕಾದರೆ ಭಕ್ತನಾದವನು ಏನು ಮಾಡಬೇಕು ಅಂದರೆ ಎಲ್ಲ ಕಾಲದಲ್ಲಿಯೂ ಎಲ್ಲ ರೀತಿಯಿಂದಲೂ ಕೂಡ ಆ ಭಗವಂತನನ್ನೇ ಪರಿಭಾವಿಸ್ತಾ ಇರಬೇಕು ಭಗವಂತನಿಗೆ ಒಂದು ಹೆಸರಿದೆ ನೀವು ಅದು ಅದೊಂದು ವಿಭೂತಿ ಸಂಕರ್ಷಣ ಅಂತ ಭಗವಂತನ ಹೆಸರು ಅದನ್ನು ಅವನ ಅನೇಕ ವ್ಯೂಹ ಆ ವ್ಯೂಹಗಳಲ್ಲಿ ಒಂದು ಹೆಸರು ಭಗವಂತನ ಅನೇಕ ವ್ಯೂಹ ಪ್ರದ್ಯುಮ್ನ ಅನಿರುದ್ಧ ಸಂಕರ್ಷಣ ಇತ್ಯಾದಿ ಬಲರಾಮನಿಗೆ ಸಂಕರ್ಷಣ ಅಂತ ಇನ್ನೊಂದು ಹೆಸರು ಯಾಕೆ ಅಂತ ಹೇಳಿದ್ರೆ ಅವನು ಗರ್ಭದಲ್ಲಿ ಇದ್ದಾಗ ಅವನನ್ನ ಆ ಮಾಯೆ ಭಗವಂತನ ಮಾಯೆ ಎಳೆದು ತೆಳದು ಆಕಡೆ ಕಡೆ ಬಿಡ್ತಂತ ಅಲ್ಲಿ ನಂದನ ಮನೆಯಲ್ಲಿ ಬಿಡ್ತ ಹೀಗಾಗಿ ಅವನು ಎಳೆಯಲ್ಪಟ್ಟನಾದ್ದರಿಂದ ಗರ್ಭದಿಂದ ಅವನ ಹೆಸರು ಸಂಕರ್ಷಣ ಆದರೆ ನಿಜವಾಗಿಯೂ ಭಗವಂತನ ಇನ್ನೊಂದು ವಿಭೂತಿಯ ಸಂಕರ್ಷಣ ಅವನೇ ಸಂಕರ್ಷಣನಾಗಿ ಇಡಿ ಲೋಕದಲ್ಲಿ ಕೆಲಸ ಮಾಡ್ತಾನ ಇಲ್ಲಿ ವಿಶೇಷವಾಗಿ ಯಾರು ಎಲ್ಲ ಸಮಯದಲ್ಲಿಯೂ ಭಗವಂತನ ಕುರಿತಾದಂತಹ ಆಲೋಚನೆಯನ್ನ ಚಿಂತನೆಯನ್ನೇ ನಡೆಸ್ತಾ ಇರ್ತಾರೋ ಅವರ ಪಾಲಿಗೆ ಅವನು ಸಂಕರ್ಷಣನಾಗ್ತಾನೆ ಏನದು ಸಂಕರ್ಷಣ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಬೇರೆ ಎಲ್ಲ ಚಿಂತೆಯನ್ನ ಈ ಎಕ್ಸಾಸ್ಟ್ ಫ್ಯಾನ್ ಯಾವ ರೀತಿ ಸೆಳೆದು ಬಿಸಾಕ್ತದ ಹೊರಗಡೆ ತನ್ನಲ್ಲಿ ಆಕರ್ಷಿಸಿಕೊಂಡು ಬಿಡ್ತದೆ ಬ್ಲಾಕ್ ಹೋಲ್ ರೀತಿಯಲ್ಲಿ ಹಾಗೆ ಅವನು ಎಲ್ಲವನ್ನು ಸೆಳೆಯುವಂತಹ ಗುಣ ಇದೆ ಆ ಸಂಕರ್ಷ ಸೆಳ್ಕೊಂಡು ಬಿಡ್ತಾನ ಇಡೀ ಪ್ರಪಂಚದ ಎಲ್ಲ ವಿಷಯಗಳನ್ನು ತನ್ನಲ್ಲಿ ಸೆಳೆದುಕೊಂಡು ಹೊರಗಡೆ ಬಿಡ್ತಾನ ಅದೇ ಚಿಂತನೆಗಳು ನಿಮ್ಮ ಅದೇ ಸಂಸಾರ ಅದೇ ಹೊರಗಡೆ ಇರುವಂತಹ ವಾತಾವರಣ ಆ ಭಗವನ್ ಭಗವಂತನಿಂದ ಸೆರೆಯಲ್ಪಟ್ಟು ಪುನಃ ನಿಮ್ಮ ಜೀವನದಲ್ಲಿ ಬಂದಾಗ ಭಗವಾನ್ ಮಯವಾಗಿ ಬರ್ತದೆ ವಾಪ ಎಸಿ ಎ ಸಿ ಸಿಸ್ಟಮ್ ಗೊತ್ತಿದೆಯಲ್ಲ ಎ ಸಿ ಏರ್ ಕಂಡೀಷನ್ ಸಿಸ್ಟಮ್ ಏನಿದೆ ಅದನ್ನೇ ಇದು ಮಾಡುತ್ತದೆ ಶುದ್ಧಿ ಮಾಡಿ ಆ ಗಾಳಿಯನ್ನು ಶುದ್ಧಿ ಮಾಡಿ ಬಿಡುತ್ತದ್ದು ಹೊರಗಡೆ ಹಾಗೆಯೇ ನಾವು ಈ ಪ್ರಪಂಚದಲ್ಲಿ ಇರಬೇಕಾದ್ರೆ ಈ ಪ್ರಪಂಚದ ಪ್ರಾ ಪ್ರಾಪಂಚಿಕ ಬೇರೆ ಬೇರೆ ಕಾರ್ಯಗಳನ್ನ ಮಾಡ್ತಾ ಇರಬೇಕಾದ್ರೆ ಚಿಂತನೆಗಳನ್ನ ಮಾಡ್ತಾ ಇರಬೇಕಾದ್ರೆ ಯಾವಾಗ ಸಂಕರ್ಷಣ ರೂಪಿಯಾದಂತಹ ಈ ಭಗವಂತನ ಚಿಂತನೆಯನ್ನು ಮಾಡ್ತೇವ್ಯೋ ಅವನ ಶಕ್ತಿ ಅವನ ವಿಭೂತಿ ಅಂಥದ್ದು ಅವನು ಯಾವಾಗಲೂ ಹಾಗೆ ತನ್ನೊಂದಿಗೆ ಇದ್ದವರನ್ನು ಪವಿತ್ರ ಮಾಡಿಬಿಟ್ಟು ನೀವು ಭಗವಂತನನ್ನು ಆಲೋಚನೆ ಮಾಡ್ತಾ ಇರ್ತೀರ ಜೊತೆಗೆ ಪ್ರಾಪಂಚಿಕ ಆಲೋಚನೆಯು ಬಂದೇ ಬರ್ತದೆ ಮನಸ್ಸಿಗೆ ಆದ್ರೆ ಈ ಪ್ರಾಪಂಚಿಕ ಆಲೋಚನೆಯ ಮಧ್ಯೆ ಭಗವಂತ ಭಗವಂತನ ಆಲೋಚನೆ ನೀವು ಮಾಡ್ತೀರಲ್ಲ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಆ ಆಲೋಚನೆಯಿಂದ ಉತ್ಪತ್ತಿಯಾದಂತಹ ಭಗವಂತ ಇನ್ನಿತರ ಆಲೋಚನೆಯನ್ನು ಕೂಡ ನಂತ ತನ್ನವರಂತೆಯೇ ಅವನು ಪರಿವರ್ತನೆ ಮಾಡ್ಬಿಟ್ಟ ಕನ್ವರ್ಷನ್ ಮಾಡ್ತಾನ ಸಂಕರ್ಷನ ಗುಣ ಅದು ನಿಮ್ಮ ಎಲ್ಲ ಆಲೋಚನೆಗಳು ಕೂಡ ಭಗವಂತನ ಆಲೋಚನೆಗಳಾಗಿ ಪರಿವರ್ತನೆಗೊಳ್ತದೆ ನೀವೇನೇನು ಆಲೋಚನೆ ಮಾಡಿ ಅದು ಆ ಭಗವಂತನ ಪೂಜೆ ಆಗ್ತದೆ ಭಗವಂತನ ಪೂಜೆ ಇದು ಆ ಭಗವಂತನ ಸ್ಮರಣೆಯಲ್ಲಿ ಇರತಕ್ಕಂತಹ ವೈಶಿಷ್ಟ್ಯ ಇದಕ್ಕೇನು ಮಾಡಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ಪುರುಷ ಪ್ರಯತ್ನ ಎಲ್ಲ ಕಾಲದಲ್ಲಿಯೂ ಎಲ್ಲ ಕಾಲ ಅಂದರೆ ಹೇಗೆ ನಮ್ಗೆಲ್ಲ ಕಾಲದಲ್ಲೂ ನೆನಪಿರೋದಿಲ್ವಲ್ಲ ಭಗವಂತನ ಸ್ಮರಣೆ ಮಾಡಬೇಕು ಅಂತ ನೆನಪಾಗೋದಿಲ್ವಲ್ಲ ಹೇಗೆ ಅಂದರೆ ಮೊಟ್ಟೆ ಮೊದಲು ಏನು ಮಾಡಬೇಕು ಬೆಳಿಗ್ಗೆ ಎಂತ್ ಎತ್ತಿದ ತಕ್ಷಣ ಒಂದು ಅಭ್ಯಾಸ ಮಾಡ್ಕೊಳ್ಬೇಕು ಹೇ ಕೃಷ್ಣ ಹೇ ಶಿವೇ ಶಿವ ಹೇ ದುರ್ಗೆ ಅಂತ ಒಂದು ಅಭ್ಯಾಸ ಅದು ಕಷ್ಟವಾ ಇಲ್ಲವೇ ಇಲ್ಲ ಎರಡು ಅಕ್ಷರ ಹೇಳಲಿಕ್ಕೆ ನಯಾ ಪೈಸ ಖರ್ಚಿಲ್ಲ ಸಮಯ ಹಾಳಿಲ್ಲ स्वल नेक प्रयत्नपूर्वक उच्च साहम्म नि पुनः मध्या ने हे कृष्ण हे दुर्गे हे शिवारी मलक प्रयत्न हे परमात्मा हे कृष्ण हे दुर्गे ಶಿವಮ್ಮ ಇಷ್ಟ ದೈವ ಅಷ್ಟೆ ಹೀಗೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಅಭ್ಯಾಸವಾಗ್ತಾ ವಾಗ್ತಾ ಏನಾಗತ್ತೆ ಆ ತ್ರಿವಾರ ನೀವೇನು ಮಾಡಿದಿರೋ ಮೂರು ವಾರ ಅದು ನಿಮ್ಮನ್ನ ಎಲ್ಲಾ ಕಾಲದಲ್ಲೂ ಆ ಆಲೋಚನೆ ಬರುವ ಹಾಗೆ ಅವನೇ ಮಾಡ್ತಾನ ಎಲ್ಲಾ ಕಾಲದಲ್ಲೂ ಆಲೋಚನೆ ಬರುವಾಗ ಅವನೇ ಮಾಡ್ತಾನೆ ಒಳಗಡೆ ಅಂತಿಕೊಡ್ತಾನೆ ಸೀಕ್ರೆಟ್ ತಳ್ಕೊಡ್ತಾನೆ ಆ ಅವನೇ ತಳ್ಕೊಟ್ಟಾಗ ಏನಾಗುತ್ತೆ ಸರ್ವದ ಆಗುತ್ತೆ ಎಲ್ಲ ಕಾಲದಲ್ಲೂ ಎಡೆಬಿಡದೆ ನಿಮ್ಮ ಪ್ರಯತ್ನವಿಲ್ಲದೆ ಭಗವಂತನ ಆಲೋಚನೆ ನಿಮಗೆ ಬರ್ತಾ ಇದೆ ಮೊಟ್ಟ ಮೊದಲೇದಾಗಿ ನೀವು ಮಾಡಬೇಕಾಗಿರೋದು ಪ್ರಯತ್ನ ಪೂರ್ವಕವಾಗಿ ಈ ಮೂರನ್ನು ಮಾಡಬೇಕು ನಂತರ ಅವನವನೇ ತಳ್ಕೊಡ್ತಾನೆ ಒಳಗಡೆಯಿಂದ ಆ ಆಲೋಚನೆ ಅವನ ಕುರಿತಾದಂತಹ ಸ್ಮರಣೆಯನ್ನು ಅವನೇ ತಳ್ಳಿಕೊಡ್ತಾನೆ ಇದು ಸರ್ವದಾಯಿತು सर्व भाव एल बोल रीत कगवंत ने भज ब अंत अंत नागे नोड़ी भगवान सख्य जो सख्य संबंध ಭಗವಂತನೊಂದಿಗೆ ದಾಸ್ಯ ದಾಸ್ಯದ ಸಂಬಂಧವನ್ನು ಬೆಳೆಸ್ಕೊಂಡು ಭಗವಂತನೊಂದಿಗೆ ಕಾಂತಾಸಕ್ತಿ ಆ ಭಗವಂತ ನನ್ನ ಪ್ರಿಯತಮ ಅನ್ನುವಂತಹ ಒಂದು ಸಂಬಂಧವನ್ನು ಬೆಳೆಸ್ಕೊಂಡು ಹೀಗೆಯೇ ಬೇರೆ ಬೇರೆ ಸಂಬಂಧವನ್ನ ನಾವು ಪ್ರಪಂಚದಲ್ಲಿ ನಮ್ಮ ಸಂಬಂಧಿಕರ ಜೊತೆಗೆ ಇಡ್ತೇವೆ ಇಲ್ಲ ಇಡ್ತೀವಲ್ವಾ ಅಂತಹ ಸಮಯದಲ್ಲಿ ಏನ್ಮಾಡಬೇಕು ಅಂತ ಹೇಳಿದ್ರೆ ಪ್ರಯತ್ನ ಪೂರ್ವಕವಾಗಿ ಈ ಸಂಬಂಧ ಭಗವಂತನಿಂದ ನನಗೆ ಪ್ರಾಪ್ತಿವಾಯಿತು. ಅಂತ ತಲೆಯಲ್ಲಿ ಮೂಲೆಯಲ್ಲಿ ಇರಲಿಲ್ಲ ಮಗ ಭಗವಂತನ ಸಂಬಂಧದಿಂದ ಅವನು ನನಗೆ ಮಗನಾಗಿದ್ದಾನೆ ಭಗವಂತ ನೀಡಿರೋದ್ರಿಂದ ಅವನು ನನಗೆ ಮಗನಾಗಿದ್ದಾನೆ ಅವನ ಹಿಂದೆ ಭಗವಂತ ಇದ್ದಾನೆ ಅನ್ನುವಂತಹ ಪ್ರಯತ್ನ ಪೂರ್ವಕವಾದಂತಹ ಇದನ್ನ ಆಗಾಗ ಅಲ್ಲಲ್ಲ ಮಾಡ್ತಾ ಮಾಡ್ತಾ ಅದೇನಾಗತ್ತೆ ಆ ಭಗವಂತ ನಾನು ಆಗ್ಲಿ ಹೇಳದಂತೆ ಅವನ ಸಂಕರ್ಷಣ ಎಲ್ಲವನ್ನು ಎಲ್ಲ ಆಲೋಚನೆಗಳನ್ನು ತನ್ನಲ್ಲೇ ಅವನು ಹೇಳ್ಕೊಳ್ತಾನ ಅವನು ಬಿಡುವುದಿಲ್ಲ ಅವನು ನಿಧಾನಕ್ಕೆ ನಿಧಾನಕ್ಕೆ ಹೀಗೆ ಅಭ್ಯಾಸ ಮಾಡ್ತಾ ಮಾಡ್ತಾ ಪ್ರತಿಯೊಂದು ಜೀವಿಯೂ ಕೂಡ ತನ್ನನ್ನೇ ನೋಡುವಂತೆ ಅವನು ಮಾಡಿಸ್ತಾನ ಅವನು ಮಾಡಿಸ್ತಾನ ಅವನೊಂದಿಗೆ ನೀವು ಯಾವ ಸಂಬಂಧವನ್ನ ಇಟ್ಕೊಂಡು ಈ ಪ್ರಾಪಂಚಿಕ ಜನರ ಜೊತೆಗೆ ಬೆರಿತೀರಿಯೋ ಆ ಸಂಬಂಧದಲ್ಲಿ ಅವನೇ ಬರ್ತಾನಲ್ಲಿ ಅವನೇ ಬರ್ತಾನೆ ಸರ್ವಭಾವೇನ ಎಲ್ಲ ಭಾವಗಳಾಗಿ ಅವನೇ ಅಲ್ಲಿ ನಿಂತಿರ್ತಾನೆ ಅವನೇ ನಿಂತಿರ್ತಾನ ನೋಡು ನಾನು ಇದ್ದೀನಿ ನಿನ್ ಮಗ ನಿನ್ನ ಮಗನ ಕರಿತಾ ಇದೆಯಲ್ಲ ನೋಡೋ ಇದ್ದೀನಿ ನಿನ್ನ ಮಗನಾಗ್ ನಾನೇ ಇದ್ದೇನೆ ನಿನ್ನ ಸ್ನೇಹಿತನ ಕರಿತಾ ಇದೆಯಲ್ಲ ನಿನ್ನ ಸ್ನೇಹಿತನಾಗ ನಾನೇ ಇದ್ದೇನೆ ನೋಡು ನೋಡು ತೋರಿಸ್ತಂತ ಹೀಗೆ ಹೀಗೆ ಮೊಟ್ಟೆ ಬಂದು ನಮ್ಮ ಒಂದು ಪ್ರಯತ್ನ ಕಿಂಚಿತ್ ಪ್ರಯತ್ನ ಆ ಕಿಂಚಿತ್ ಪ್ರಯತ್ನ ಈ ಸಂಕರ್ಷಣನ ಶಕ್ತಿಯಿಂದ ಜಾಸ್ತಿ ಮಾಡ್ತಾನ ಅವನದನ್ನ ನಿಮ್ಮಲ್ಲಿ ತಳ್ಕೊಡ್ತಾನೆ ತಳಿತ ನಿಮ್ಮ ಪ್ರಯತ್ನವಿಲ್ಲದೆ ಮಾಡುವಂತೆ ಅವನು ಮಾಡ್ತಾನೆ ಅವಾಗ ಏನಾಗುತ್ತೆ ಸರ್ವದಾ ಸರ್ವಭಾವೇನ ನೀವೇನು ಏನು ಮಾಡಿದ್ರು ಕೂಡ ಭಗವಾನ್ಯೂ ಭಜನೀಯ ಭಗವಂತನನ್ನೇ ನೀವು ನಿಮಗಿಷ್ಟವಿರಲಿ ಇಷ್ಟವಿಲ್ಲದೆ ಇರಲಿ ಭಜಿಸುತ್ತೀರಿ ಭಜಿಸುತ್ತೀರಿ ಆಗ ಈ ಗೌಣಿ ಭಕ್ತಿ ಅಂತಕ್ಕಂಥದ್ದು ಸಣ್ಣ ಭಕ್ತಿ ಅಂತಕ್ಕಂಥದ್ದು ನಿಮ್ಮ ಪ್ರಯತ್ನ ಪೂರ್ವಕವಾಗಿ ನಡೆಯುವಂತಹ ಈ ಭಕ್ತಿ ಅಂತಕ್ಕಂಥದ್ದು ಪರಾಭಕ್ತಿ ಅಂತ ಪರಾಭಕ್ತಿ ಅಂದರೆ ನಿಮ್ಮ ಪ್ರಯತ್ನವಿಲ್ಲದೆ ನಿಮ್ಮ ಹೃದಯದಿಂದ ಬರತಕ್ಕಂತಹ ಭಗವಂತನ ಕುರಿತಾದಂತಹ ಪ್ರೀತಿ ನಿಮ್ಮ ಪ್ರಯತ್ನ ಇಲ್ಲ ಅಲ್ಲಿ ನಿಮ್ಮ ಪ್ರಯತ್ನವೇ ಇರೋದಿಲ್ಲ ಅಲ್ಲಿ ಅಂತಹ ಭಗವಂತನ ಕುರಿತಾದಂತಹ ಪ್ರೀತಿಯೇ ಪರಾಭಕ್ತಿ ಗೌಣಿಯಂತ ಪರಾಭಕ್ತಿ ಅದಕ್ಕೆ ಅವನು ತೆಗೆದುಕೊಂಡು ಹೋಗ್ತಾನೆ ಭಗವಂತ ತೆಗೆದುಕೊಂಡು ಹೋಗ್ತಾನೆ ಹೀಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ ಎಂಬತ್ತನೇ ಸೂತ್ರದಲ್ಲಿ ಕೀರ್ತಿಯಮಾನ शीघ्रम आविर्भवती अवय सकर्त्यमाने हिंदी सूत्र भगवान भजनीय भगवानने भजिसल्दी अवर्तुर्तुर्तने शर्थवादीरु ಅನುಭವದ ಮೂಲಕ ಮಾತ್ರ ಆ ಕೀರ್ತನ ಶಕ್ತಿ ಏನು ನಮಗೆ ಅರಿವಿಗೆ ಬರ್ತದೆ ಹೊರತು ಎಷ್ಟು ಹೇಳಿಲ್ಲ ಕೀರ್ತನ ಅಂದರೆ ಏನು ಜಪ ಅಂತ ಹೇಳಿದ್ರೆ ಜಪವನ್ನು ನೀವು ಗಟ್ಟಿಯಾಗಿಯೂ ಮಾಡ್ಬೋದು ಉಪಾಂಶು ಕೇವಲ ತುಟಿ ಹೀಗೆ ಮಾತ್ರವೂ ಮಾಡಬಹುದು ಮಾನಸಿಕ ಜಪವೂ ಮಾಡಬಹುದು ಆದರೆ ಕೀರ್ತನ ಅಂತ ಹೇಳಿದ ಮೇಲೆ ಅದನ್ನ ಗಟ್ಟಿಯಾಗಿ ಉಚ್ಚ ಸ್ವರದಿಂದಲೇ ಮಾಡಬೇಕು ತಾಳ ತಟ್ಟುಕೊಂಡು ಸಾಧ್ಯವಾದರೆ ತಂಬೂರಿ ಇನ್ನಿತರ ಇದರೊಂದಿಗೆ ಮಾಡಬೇಕು ಗಟ್ಟಿಯಾಗಿ ಮಾಡ್ತಕ್ಕಂಥದ್ದು ಕೀರ್ತನ ಈ ಕೀರ್ತನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕೀರ್ತನೆಗೆ ಎಂತಹ ಶಕ್ತಿ ಇದೆ ಅಂತ ಹೇಳಿದ್ರೆ ಕೇವಲ ನಿಮ್ಮಲ್ಲಿ ಮಾತ್ರ ಭಕ್ತಿಯನ್ನು ಜಾಗೃತಗೊಳಿಸುವುದು ಮಾತ್ರವಲ್ಲ ಸುತ್ತಮುತ್ತಲು ಇರತಕ್ಕಂತಹ ವಾತಾವರಣದಲ್ಲಿ ಆ ಭಕ್ತಿಯ ತರಂಗಗಳನ್ನ ಹರಡುತ್ತೆ ಯಾರೆ ಆಗಲಿ ಎಂತಹ ಸಂಸ್ಕಾರದವರೇ ಇರಲಿ ಅವರನ್ನ ಕ್ರಮವಾಗಿ ಅದು ಅಲ್ಲೆಡೆಗೆ ಹೇಳ್ಕೊಂಡು ಬರ್ತದೆ ಅಲ್ಲೆಡೆಗೆ ಎಳ್ಕೊಂಡು ಬರ್ತದೆ ನಿಧಾನಕ್ಕೆ ಕನ್ವರ್ಷನ್ ಉಂಟಾಗುತ್ತೆ ಅವರಲ್ಲ ಆದ್ರಿಂದ ಎಷ್ಟೊಂದು ಗ್ರಂಥಗಳಲ್ಲಿ ನಮಗೆ ಏನು ಸಿಗುತ್ತೆ ಅಂತ ಭಗವಂತನ ನಾಮವನ್ನು ಕೀರ್ತನೆ ಮಾಡಬೇಕು ಗಟ್ಟಿಯಾಗಿ ಉಚ್ಚರಿಸಬೇಕು ಅಂತ ಈ ಕೀರ್ತನೆಯಲ್ಲಿ ಸಾಮಾನ್ಯವಾಗಿ ಎರಡು ವಿಧ ಹೇಳ್ತಾರೆ ಒಂದನೆಯದಾಗಿ ಶುಶ್ರಾವ್ಯವಾಗಿ ಹಾಡುವುದರೊಂದಿಗೆ ತಂಬೂರಿ ಇಟ್ಕೊಂಡು ಹಾಡುವುದು ನಾರದೀಯ ಕೀರ್ತನೆ ಅಂತ ಹೇಳ್ಬೋದು ಎರಡನೆಯದಾಗಿ ಹುಚ್ಚುಚ್ಚವಾಗಿ ಗಟ್ಟಿಯಾಗಿ ಹಾಡುತ್ತಾ ಅದರ ಜೊತೆಗೆ ನರ್ತನವನ್ನು ಮಾಡುತ್ತಾ ಮಾಡತಕ್ಕಂತಹ ಭಗವಂತನ ಕುರಿತಾದ ಸಂಕೀರ್ತನೆ ಇದಕ್ಕೆ ಹನುಮಂತನ ಸಂಕೀರ್ತನೆಯ ಅಂತಲೂ ಹೇಳ್ತಾರೆ ಹೀಗೆ ಎರಡು ವಿಧ ಇದೆ ಒಂದು ನರ್ತನದ ಜೊತೆಗೆ ಉಚ್ಚ ಸ್ವರದಿಂದ ಹಾಡು ಭಗವಂತನ ನಾಮಗುಣ ಕೀರ್ತನೆಯನ್ನು ಹಾಕ್ತಕ್ಕಂಥ ಇದು ಹನುಮಂತನಿಗೆ ಸಂಬಂಧಪಟ್ಟಂತಹ ಕೀರ್ತನೆ ಅಥವಾ ಹನುಮಂತನ ರೀತಿಯಲ್ಲಿ ಮಾಡುವಂತಹ ಕೀರ್ತನೆ ಇನ್ನೊಂದು ನಾಳದ ರೀತಿಯಲ್ಲಿ ಮಾಡ್ತಕ್ಕಂತಹ ಶುಶ್ರಾವ್ಯವಾಗಿ ತಾಳ ತಂಬೂರಿಗಳೊಂದಿಗೆ ಒಂದು ಮಧ್ಯಮ ಇದರಲ್ಲಿ ಸ್ವರದಲ್ಲಿ ಹಾಡ್ತಕ್ಕಂತಹ ಅದು ಗಟ್ಟಿಯಾಗೇ ಇರ್ತದೆ ಹಾಡ್ತಕ್ಕಂತಹ ಕೀರ್ತನೆಗಳು ಭಗವಂತನ ನಾಮಗುಣ ಕೀರ್ತನೆಗಳು ಇದು ನಾರದರು ಮಾಡುವಂತಾ, ಅವರಿಂದ ಬಂದಂತಹ ಒಂದು ಪದ್ಧತಿ ಅಂತ ಹೇಳ್ತಾರೆ ಈ ಕೀರ್ತನೆ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂತ ಅವನಿಗೆ ಅವನು ತಯಾರಾಗಿದ್ದರೆ ಅವನ ಕುಂಡಲ್ಲಿ ಜಾಗೃತವಾಗುತ್ತೆ ಕೀರ್ತನೆಯಲ್ಲಿ ಅಂಥ ಶಕ್ತಿ ಇದೆ ನೀವು ನೋಡಿ ನಿಧಾನವಾಗಿ ಆ ಕೀರ್ತನೆಯನ್ನ ಮಾಡುವುದರಿಂದ ಮೊಟ್ಟ ಮೊದಲು ಏನ್ ಹೇಳ್ತಾರಂದ್ರೆ ನಿಧಾನವಾದ ತಾಳದಲ್ಲಿ ಮಾಡ್ತಾ ಮಾಡ್ತಾ ಮಾಡ್ತಾ ಅದರ ವೇಗವನ್ನು ಹೆಚ್ಚಿಸ್ಕೊಂಡು ಹೆಚ್ಚಿಸ್ಕೊಂಡು ಹೋಗ್ತಾ ನಂತರ ಧೃತ ಆ ತಾಳಕ್ಕೆ ಬರ್ತಾ ಬರ್ತಾ ಬರ್ತಾ ಮನಸ್ಸು ಏನಾಗುತ್ತೆ ಇದ್ದಕ್ಕಿದ್ದ ಹಾಗೆ ಆ ಒಂದು ಏನೊಂದು ಆ ನಾಮವಳಿ ಇದೆಯೋ ಅದರಲ್ಲಿ ನಿಲ್ಲುತ್ತೆ ಆ ಮನಸ್ಸು ನಿಲ್ಲುತ್ತೆ ಇತ್ತ ಕಡೆ ತಾಡ ಹಾಗೂ ಈ ತಬಲ ವಾದ್ಯ ಇರುವಾಗ ನೀವು ಈ ಸುತ್ತಮುತ್ತಲಿರತಕ್ಕಂತಹ ಗಲಾಟೆಗಳಲ್ಲೂ ಅದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಯಾವ ಗಲಾಟೆ ನಿಮ್ಮ ಹತ್ರ ಬರೋದಿಲ್ಲ ಯಾವ ಗಲಾಟೆ ನಿಮ್ಮ ಹತ್ರ ಕೇವಲ ನಿಮ್ಮ ಮನಸ್ಸಿನಲ್ಲಿ ಆ ನಾಮಾವಳಿಯ ಆ ನಾಮಾವಳಿಯಲ್ಲಿರ್ತಕ್ಕಂತಹ ಭಗವಂತನ ಏನು ಗುಣ ಇದೆಯೋ ಅದು ಮಾತ್ರ ನಿಮ್ಮ ಮನಸ್ಸಲ್ಲಿ ಇರಬೇಕು ಹೀಗೆ ಮನಸ್ಸು ಏಕಾಗ್ರವಾಗಲು ಈ ಕೀರ್ತನೆ ಸಹಾಯ ಮಾಡುತ್ತದೆ ಮನಸ್ಸು ಏಕಾಗ್ರವಾಗಿ ಇದೇ ಕೀರ್ತನೆಯಲ್ಲಿ ನೆಲೆ ನಿಂತಾಗ ಏನಾಗುತ್ತೆ ನಿಮ್ಮನ್ನು ವೈರಾಗ್ಯವೂ ರೂಢಿದ್ದರೆ ವೈರಾಗ್ಯವೂ ಕೂಡ ನಿಂತಿದ್ದರೆ ಆಗ ಕುಂಡಲ್ಲಿ ಜಾಗೃತವಾಗುವ ಎಲ್ಲ ಒಂದು ಇದು ನಿಮಗೆ ಸಿಗ್ತದೆ ಅನುಭವ ಸಿಗುತ್ತೆ ಅನುಭವ ಆದರೆ ಯಾರಿಗೆ ವೈರಾಗ್ಯವಿಲ್ಲವೋ ಯಾರಿಗೆ ವೈರಾಗ್ಯವಿಲ್ಲವೋ ಅವರಿಗೆ ನಿಧಾನವಾಗಿ ಈ ವೈರಾಗ್ಯವೂ ಕೂಡ ಅದರಿಂದ ಬರುತ್ತೆ ಅಂತ ಹೇಳ್ಬೋದು ಯಾಕೆಂಥೇಳಿದ್ರೆ ಭಗವಂತನ ಕುರಿತಾದಂಥ ಚಿಂತನೆಯನ್ನು ಮಾಡ್ತಾ ಇರಬೇಕಾದ್ರೆ ಒಳಗೆ ನಿಮ್ಮ ರಿಯಾಕ್ಷನ್ ಶುರು ರಿಯಾಕ್ಷನ್ ಏನು ರಿಯಾಕ್ಷನ್ ಅಂತ ಹೇಳಿದ್ರೆ ಅವನು ಸುಡ್ತಾ ಇರ್ತಾನೆ ಒಳಗಡೆ ನಿಮ್ಮ ಕರ್ಮವನ್ನು ಸುಡ್ತಾ ಇರ್ತಾನೆ ಅವ್ನು ಯಾಕೆಂದ್ರೆ ಕೀರ್ತನೆಯ ರೂಪದಲ್ಲಿ ಅವನು ಹೋಗ್ತಾ ಇರ್ತಾನಲ್ಲ ಕಿವಿಯ ಮೂಲಕ ಒಳಗೆ ಪ್ರವೇಶ ಮಾಡ್ತಾ ಇರ್ತಾನೆ ಕಿವಿಯ ಮೂಲಕ ಪ್ರವೇಶ ಮಾಡ್ತಾ ಇರ್ತಾನೆ ಪ್ರವೇಶ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಹೃದಯದಲ್ಲಿ ಇರತಕ್ಕಂತಹ ಅವನು ಇಲ್ಲಿರ್ತಕ್ಕಂತಹ ನಿಮ್ಮ ಹಳೆಯ ಸಂಸ್ಕಾರವನ್ನು ನಾಶ ಮಾಡ್ತಾ ಇದ್ದೆ ಆಗ ಸ್ವಲ್ಪ ರಿಯಾಕ್ಷನ್ ಆಗುತ್ತೆ ಸ್ವಲ್ಪ ರಿಯಾಕ್ಷನ್ ಆಗುತ್ತೆ ಆ ರಿಯಾಕ್ಷನ್ಗೆ ನೀವು ಅದನ್ನು ಅದರಲ್ಲಿ ನೆಲೆ ನಿಲ್ಲುವಂತಹ ಒಂದು ತಾಳ್ಮೆ ನಿಮ್ಮಲ್ಲಿ ಇರಬೇಕಾವ ಆ ರಿಯಾಕ್ಷನ್ಗೆ ಆ ಏನೋ ಒಂದು ಪರಿಣಾಮ ಆಗುತ್ತೋ ಆ ಪರಿಣಾಮವನ್ನು ಸಹಿಸಿಕೊಳ್ಳುವಂತಹ ತಾಳ್ಮೆ ಶರಣಾಗತಿ ಎರಡೂ ನಿಮ್ಮಲ್ಲಿ ಇರಬೇಕು ಇದು ತುಂಬ ಮುಖ್ಯ ಇದೆ ಯಾಕಂದರೆ ಈ ಕೀರ್ತನೆ ಮಾಡುವ ಒಂದು ಸಮಯದಲ್ಲಿ ಇದೆಯಲ್ಲ ನಮ್ಗೆ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಅದು ಅನುಭವಕ್ಕೆ ಬರುತ್ತೆ ಈ ಕುಂಡನ್ನಿ ತುಂಬ ಬೇಗ ತುಂಬ ಬೇಗ ಅದರಲ್ಲಂತೂ ಈ ಈ ಭಾವನೆಯನ್ನು ಸೇರಿಸಿ ಹಾಡಿದಾಗ ಅದು ಭಾವನಾತ್ಮಕ ವ್ಯಕ್ತಿಗಳಿಗಂತೂ ಇನ್ನೂ ಬೇಗ ಭಾವನಾತ್ಮಕ ವ್ಯಕ್ತಿಗಳು ಇರ್ತಾರಲ್ಲ ಅವರಿಗೆ ಇನ್ನೂ ಬೇಗ ಆದರೆ ಇದರಲ್ಲಿ ಮುಖ್ಯವಾದ ಎಚ್ಚರಿಕೆ ಏನು ವಹಿಸಬೇಕು ಅಂತ ಹೇಳಿದ್ರೆ ವೈರಾಗ್ಯದ ಮೂಲಕ ಈ ಕಣೆಯನ್ನು ಮಾಡಬೇಕು ಅನ್ನೋದು ಎಚ್ಚರಿಕೆ ಶ್ರೀರಾಮಕೃಷ್ಣ ಜೀವನದಲ್ಲಿ ನನಗೆ ಪದೇ ಪದೇ ಸಿಕ್ಕತಕ್ಕಂಥದ್ದು ಇದು ಶ್ರೀರಾಮಕೃಷ್ಣ ಲೀಲಾ ಪ್ರಸಂಗ ಅಥವಾ ದ ಗ್ರೇಟ್ ಮಾಸ್ಟರ್ ಅನ್ನುವಂತಹ ಗ್ರಂಥವನ್ನು ನೀವು ಓದಿದರೆ ಗೊತ್ತಾಗ್ತದೆ ಶ್ರೀರಾಮಕೃಷ್ಣರ ಆ ಒಂದು ಆಕರ್ಷಣೀಯ ವ್ಯಕ್ತಿತ್ವದಿಂದ ಅವರ ಹತ್ತಿರಕ್ಕೆ ಬಂದು ಅವರ ಜೊತೆಗೆ ಕೀರ್ತನೆಯಲ್ಲಿ ಎಷ್ಟೊಂದು ಜನ ಭಾಗವಹಿಸ್ತಾ ಇದ್ದರು ಎಷ್ಟೊಂದು ಜನಕ್ಕೆ ಅಲ್ಲಿ ಭಾವ ಭಾವ ಉಂಟಾಗ್ತಾ ಇದೆ ಭಾವೋನ್ಮಾದ ಉಂಟಾಗ್ತಾ ಇದೆ ಎಕ್ಸ್ಪ್ರೆಸಿವ್ ಆದರೆ ಅವರಲ್ಲಿ ಸರಿಯಾದಂತಹ ಆ ಕುಂಡಲ್ಲಿ ಜಾಗೃತ ಆದ್ಮೇಲೆ ಕೆಳಗಡೆ ಎಲ್ಲಿ ಬರ್ತದೆ ಎಲ್ಲೋ ಒಂದು ಯಾವುದೋ ಒಂದು ಚಕ್ರದಲ್ಲಿ ನಿಂತ್ಕೊಳ್ಬೇಕಲ್ಲ ಆ ನಿಂತ್ಕೊಳ್ಳಿಕ್ಕೆ ಜಾಗ ಯಾವಾಗ ಅದಕ್ಕೆ ಆಸ್ಪದ ಸಿಗುವುದಿಲ್ಲವೋ ಆ ಜಾಗ ಸಿಗುವುದಿಲ್ಲವೋ ಪುನಃ ವಾಪಸ್ಸು ಅಲ್ಲೇ ಅಷ್ಟೇ ವೇಗದಿಂದ ಕೆಳಗಡೆ ಹೋಗ್ತದೆ ಎಲ್ಲಿಂದ ಬಂದಿದ್ದೋ ಅದೇ ವೇಗದಿಂದ ಕೆಳಗಡೆ ಹೋಗುತ್ತೆ ಯಾವುದೋ ಗುಶ್ಯ ನಾಭಿ ಈ ಜಾಗದಲ್ಲಿ ಹೋಗ್ತದೆ ಸ್ವಾದಿಷ್ಠಾನ ಮಣಿಪುರ ಮತ್ತು ಮೂಲಾಧಾರ ಅದಕ್ಕೆ ವಾಪಸ್ ಹೋಗಿ ಫೋರ್ಸಾಗಿ ಹಾಗೇನಾಗುತ್ತೆ ಅಂತ ಹೇಳಿದ್ರೆ ಅವನಲ್ಲಿರ್ತಕ್ಕಂತಹ ಹಿಂದಿನ ಏನು ಸ್ವಭಾವ ಇದೆಯೋ ಏನಿದೆಯೋ ಅದು ಜಾಸ್ತಿ ಅದೇ ವೃದ್ಧಿ ಆಗುತ್ತೆ ಆ ಕೀರ್ತನಿಗೆ ಎಷ್ಟು ಶಕ್ತಿ ಇದೆ ಅಂತ ನಿಮ್ಗೆ ತೋರಿಸ್ತಾ ಇದೆ ಅದೊಂದು ಪವರ್ ಅದೊಂದು ಪವರ್ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಡ್ಬೇಕಾದ್ರೆ ಏನು ಮಾಡಬೇಕು ಈ ರೀತಿಯಾದಂತಹ ಭಗವಂತನ ಪ್ರೀತಿಯನ್ನು ಹೆಚ್ಚಿಸ್ಕೊಳ್ಬೇಕು ವೈರಾಗ್ಯವನ್ನು ಹೆಚ್ಚಿಸ್ಕೊಳ್ಬೇಕು ಹೀಗೆ ಮಾಡಿದಾಗ ಏನು ಮಾಡುತ್ತೆ ಸರಿಯಾದ ಜಾಗದಲ್ಲಿ ತಂದು ನಿಲ್ಲಿಸುತ್ತೆ ಒಂದು ಜಾಗದಲ್ಲಿ ತಂದು ನಿಲ್ಲಿಸುತ್ತದೆ ಅವನ ಇದು ಎಚ್ಚರಿಕೆಯನ್ನ ಆತ ವಹಿಸಬೇಕಾಗುತ್ತೆ ಕೀರ್ತನೆಯಲ್ಲಿ ಎಚ್ಚರಿಕೆ ಸ ಕೀರ್ತಿಯಮಾನ ಹೀಗೆ ಅವನನ್ನು ಕೀರ್ತಿಸಿದಾಗ ಏನಾಗುತ್ತೆ ಶೀಘ್ರವೇವ ಆವಿರ್ಭವತಿ ಕೂಡಲೇ ಅವನು ಅಲ್ಲಿ ಆವೇರ್ಭವಿಸುತ್ತಾನೆ ಬರುತ್ತಾನೆ ಅಲ್ಲ ಆವೇರ್ಭವಿಸುತ್ತಾನೆ ಈ ಶಬ್ದವನ್ನು ಬಳಸಿದ್ದ ಭಗವಂತ ಎಲ್ಲಿಗೂ ಬರಬೇಕಾಗಿಲ್ಲ ಎಲ್ಲಿಗೂ ಹೋಗಬೇಕಾಗಿಲ್ಲ ಈ ವಿಷಯ ನಮ್ಗೆ ಗೊತ್ತಿರಬೇಕು ಮೊಟ್ಟ ಮೊದಲಿನ ಅವನು ಸರ್ವವ್ಯಾಪಿ ತನ್ನ ವಿಭುವಿಂದ ಅವನ ಎಲ್ಲ ಹೃದಯದಲ್ಲಿ ಅವನಿದ್ದಾನೆ ಆದ್ರೆ ಕಾಣಿಸೋದಿಲ್ಲ ಯಾಕೆ ಅಂದ್ರೆ ನಾವೇ ಬ್ರಿಡ್ಜ್ ಹಾಕಿಲ್ಲ ನಾವೇ ಒಂದು ಸೇತುವೆಯನ್ನು ಹಾಕಿಲ್ಲ ಹೀಗಾಗಿ ಅವನ ಎದುರುಗಡೆ ಹಿಂಗೆ ನಿಂತ್ಕೊಂಡಿದ್ರು ಕೂಡ ನಮ್ಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅವನು ಎದುರುಗಡೆ ಅವ್ನು ನಿಂತ್ಕೊಂಡಿದ್ದಾನೆ ಅದು ನಮ್ಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕೆ ತಪ್ಪ್ಯಾರ ನಮ್ದೇ ಹಾಗಿದ್ರೆ ಅವನು ಆವಿರ್ ಆವಿರ್ಭವಿಸಬೇಕಾದ್ರೆ ನಮ್ಮ ಕಣ್ಣೆದುರುಗಡೆ ಆವಿರ್ಭವಿಸಬೇಕಾದ್ರೆ ಏನ್ ಮಾಡಬೇಕು ಈ ಕೀರ್ತನೆ ಮಾರ್ಗ ಅನ್ನೋ ಹೇಳ್ತಾ ಇದ್ರು ಈ ಕೀರ್ತನೆಯನ್ನು ಮಾಡಿದಾಗ ಅವನು ಕಣ್ಣೆದುರಿಗೆ ಇದ್ದಂತಹ ಪರಮಾತ್ಮ ಆವಿರ್ಭವಿಸುತ್ತಾನೆ ನಮ್ಮ ಕಣ್ಣಿ ಗೋಚರನಾಗುತ್ತಾನೆ ಶೀಘ್ರ ಎಷ್ಟು ಶೀಘ್ರ ಅಂದ್ರೆ ಅದರಲ್ಲಿ ಹೇಳ್ತಾನೆ ಒಂದು ಕಡೆ ಎಷ್ಟು ಶೀಘ್ರ ಆ ಗಜೇಂದ್ರ ಕರ್ದನಲ್ಲ ಅವನಿಗೆ ಗೋವಿಂದ ಅನ್ನುವಂತಹ ಶಬ್ದವನ್ನು ಕರೀಲಿಕ್ಕೂ ಕೂಡ ಆಗಲಿಲ್ಲ ಅವನಿಗೆ ಅವನು ಗೋ ಅಂತ ಹೇಳ್ದಾಗಲೇ ಅವನು ವೈಕುಂಠ ಆಗಲೇ ಬಿಟ್ಟು ಹೊರಟಾಗಿತ್ತು ಗರುಡನಿಗೋಸ್ಕರ ಅವನ ಕಾಯಿಲೆಲ್ಲ ಬಂತು ಅದನ್ನ ಹೇಳ್ತಾ ತನ್ನ ವಾಹನನಾದಂತಹ ಗರುಡನಿಗೂ ಕೂಡ ಅವನ ಕಾಯಿಲಿಲ್ಲ ಯಾಕೆ ಮೊದಲು ಹೋಗಬೇಕು ಭಕ್ತನ ಭಕ್ತನ ಬೆಳಿಗ್ಗೆ ಹೋಗಬೇಕು ಅಂತ ಹಾಗೆ ಆ ಗೋ ಅನ್ನುವಾಗ್ಲೇ ಅವನು ಅರ್ಧ ದೂರ ಇದ್ದ ಅಷ್ಟು ಶೀಘ್ರದಲ್ಲಿ ಆ ಭಗವಂತ ಆವಿರ್ಭವಿಸುತ್ತಾನೆ ಅಂತ ಅಲ್ಲಿ ತೋರಿಸಿದ್ದಾರೆ ನನಗೆ ಆ ಉಪಾಖ್ಯಾನದಲ್ಲಿ ತೋರಿಸಿರ್ತಾನೆ ಹೀಗೆ ಆವಿರ್ಭವಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅನುಭಾವಯತಿ ಅನುಭಾವಯತ ಭಕ್ತ ತನ್ನನ್ನು ತನ್ನ ಭಕ್ತರಿಗೆ ಅನುಭವಿಸುವಂತೆ ಅವನೇ ಮಾಡ್ತಾನೆ ನಮ್ ಪ್ರಯತ್ನ ಅಲ್ಲ ಇದು ಅದಕ್ಕೆ ಇಲ್ಲಿ ಅಷ್ಟು ಸುಂದರವಾಗಿ ಹಾಕಿದ್ದಾರೆ ಅನುಭಾವಯತ ಭಕ್ತ ತನ್ನನ್ನು ತನ್ನ ಭಕ್ತರಿಗೆ ಅವರಿಗೆ ಯೋಗ್ಯತೆ ಇದೆಯೋ ಇಲ್ವ ಆದರೆ ತನ್ನನ್ನು ಅವರಲ್ಲಿ ಅನುಭವಿಸುವಂತೆ ತಾನೇ ಮಾಡುತ್ತಾನೆ ತಾನೇ ಮಾಡುತ್ತಾನೆ ಅಂತಹ ಕರುನಾಳುವನು ಯಾಕೆ ಕೇವಲ ಒಂದು ಕೀರ್ತನೆಯಿಂದ ಮಾತ್ರ ಅವನು ಸಂತುಷ್ಟನಾದ ಕೀರ್ತನೆ ಮಾಡುವುದಕ್ಕೆ ಸಂತುಷ್ಟನಾಗಿ ಅವನೇ ಆ ಭಕ್ತನ ಹೃದಯದಲ್ಲಿ ಬಂದು ಹಾಗೇ ಭವಿಷ್ಯ ಇದಕ್ಕೆ ಹೇಳ್ತಾರೆ ಎಷ್ಟು ಅಂತ ಹೇಳಿದ್ರೆ ಬೇರೆ ಯೋಗದಲ್ಲಿ ಈ ಮುಂದಿನ ಸೂತ್ರದಲ್ಲಿ ಅದೇ ಬರುತ್ತೆ ಬೇರೆ ಯೋಗದಲ್ಲಿ ಕರ್ಮಯೋಗದಲ್ಲಿ ಕರ್ಮಯೋಗಿಯ ಹೊಣೆಯಲ್ಲಿ ಸಂಕಲ್ಪ ಯಾವ ರೀತಿ ಮಾಡ್ತಾನೆ ಅನ್ನೋದು ಕರ್ಮಯೋಗಿಯ ಹೊಣೆ ನಾನು ಮಾಡಿದೆ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಅವನು ಮಾಡಿದ್ರೆ ಅವನಿಗೆ ಕರ್ಮಯೋಗ ಸಿದ್ಧಿಯಾಗುವುದಿಲ್ಲ ಒಂದು ಹಾಗೆಯೇ ರಾಜಯೋಗಿಗೆ ರಾಜಯೋಗಿಯಲ್ಲೂ ಕೂಡ ಪ್ರಯತ್ನ ಇರ್ತಕ್ಕಂಥದ್ದು ಇಲ್ಲಿ ರಾಜಯೋಗಿಯ ಮೇಲೆ ಪ್ರಯತ್ನ ಇರ್ತಕ್ಕಂಥದ್ದು ಅವನು ಆ ಒಂದು ಮನಸ್ಸನ್ನು ಸರಿಯಾಗಿ ಶುದ್ಧಿಗೊಳಿಸ್ತೇ ಇದ್ದರೆ ಶುದ್ಧಿಗೊಳಿಸುವಂಥ ರಾಜಯೋಗಿಗೆ ಇರ್ತಕ್ಕಂಥ ಅವನು ಶುದ್ಧಿಗೊಳಿಸ್ತೇ ಹೋದರೆ ಅದು ಒಳಗಡೆ ಅವನಿಗೆ ತನ್ನ ಸ್ವಭಾವದ ಕುರಿತಾದಂಥ ಜ್ಞಾನ ಉಂಟಾಗುವುದಿಲ್ಲ ಹಾಗೆ ಜ್ಞಾನಯೋಗಿಗೂ ಕೂಡ ಅವನ ಏನೊಂದು ಸಂಕಲ್ಪ ಇದೆಯೋ ಆ ಸಂಕಲ್ಪ ಮತ್ತು ಆ ಜ್ಞಾನವನ್ನು ಶುದ್ಧಿಗೊಳಿಸದೇ ಇದ್ರೆ ಜ್ಞಾನ ಶುದ್ಧಿಯನ್ನು ಮಾಡಿಕೊಡದೆ ಇದ್ರೆ ಅವಿದ್ಯೆ ನಿವಾರಣೆ ಮಾಡದೇ ಇದ್ರೆ ಅವನಿಗೆ ತನ್ನ ಹೃದಯದಲ್ಲಿ ಇರತಕ್ಕಂಥ ಅಸತ್ಯ ಗೋಚರವಾಗುವುದಿಲ್ಲ ಈ ಮೂರೂ ಯೋಗದಲ್ಲಿ ಕೂಡ ಆಯಾ ಸಾಧಕನ ಮೇಲೆ ಪ್ರಯತ್ನ ನಿಂತಿದೆ ಆದರೆ ಭಕ್ತಿಯೋಗದಲ್ಲಿ ಆ ಭಗವಂತನ ಮೇಲೆ ಇದ ನಿಂತಿದೆ ಯಾವುದು ಅವನು ಭಕ್ತನ ಮುಂದೆ ಆವಿರ್ಭವಿಸುವುದು ಬಿಡುವುದು ಭಗವಂತನ ಮೇಲೆ ನಿಂತಿದೆ ಭಗವಂತನ ಮೇಲೆ ನಿಂತಿದೆ ಭಕ್ತನ ಮೇಲಲ್ಲ ಅದಕ್ಕೆ ಯಾವ ರೀತಿಯ ಭಕ್ತ ತಯಾರಾಗಬೇಕು ಅಂತ ಹೇಳಿದ್ರೆ ಒಂದು ಕಡೆ ಒಂದು ಸಂತರು ಸುಬ್ಬ ತುಬ್ಬ ಚೆನ್ನಾಗಿ ಹೇಳಿದ್ದಾರೆ ಒಮ್ಮೆ ಈ ಗೋಪಿಯರಿಗೆ ಕೃಷ್ಣನ ಕೊಳನ ಮೇಲೆ ತುಂಬ ಸಿಟ್ಟು ಬರ್ತಂತೆ ಯಾಕೆ ಅಂತ ಹೇಳಿದ್ರೆ ಈ ಕೃಷ್ಣನ ಕೊಳನಿಂದ ಸೊಳ್ಳಿನ ಧ್ವನಿಯಿಂದ ನಾವು ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಆಗ್ತಾ ಇದೆ ನಾವು ಈ ಕಡೆ ಹಾಲು ಕರೆಯೋಣ ಅಂತ ಹೇಳಿದ್ರೆ ಆತನ ಕೊಳ್ಳಿನ ಧ್ವನಿಯಿಂದ ನಮಗೆ ಈ ಹಾಲು ಕರೆಯೋದೇ ಮರ್ಕೋಗ್ತಾ ಇದೆ ಸರಿ ನಮ್ಮ ಮಗುವನ್ನು ಆರೈಕೆ ಮಾಡೋಣ ಅಂತ ಹೇಳಿದ್ರೆ ಆ ಕೃಷ್ಣನ ಧ್ವನಿಯಿಂದ ಕೊಳನ ಧ್ವನಿಯಿಂದ ತಮ್ಮ ಮಗುವೇ ಮರ್ಕೋಗ್ತಾ ಇದೆ ಪತಿಯ ಸೇವೆ ಮಾಡೋಣ ಅಂತ ಹೇಳಿದ್ರೆ ಹೊರಟ್ರೆ ಕೃಷ್ಣನ ಕೊಳನ ಧ್ವನಿಯ ಆ ಕೊಳನ ಧ್ವನಿಯಿಂದ ತಮ್ಮ ಪತಿಯ ಸೇವೆಯು ಕೂಡ ಹಾಳಾಗ್ತಾ ಇದೆ ಅತ್ತೆ ಮಾವನ ಸೇವೆಯು ಕೂಡ ಹಾಳಾಗ್ತಾ ಇದೆ ಮನೆಗೆಸ ಕೂಡ ಹಾಳಾಗ್ತಾ ಇದೆ ಇದು ಏನಿದು ಮೊದಲು ಈ ಕೃಷ್ಣನ ಕೊಳನ್ನ ನಾವು ಜಪ್ತಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅವರೆಲ್ಲ ಸೇರಿ ಒಮ್ಮೆ ಆ ಕೃಷ್ಣನ ಕೊಳಲನ್ನ ಅಪಹರಿಸ್ಬಿಟ್ಟವನು ಅಪಹರಿಸಿ ಒಬ್ಬಳು ಸಖಿ ಕೇಳ್ತಾವಂತೆ ಈ ಕೃಷ್ಣನ ಕೊಳಲು ಕೂಡ ಚೇತನವಾಗಿರ್ತದೆ ಯಾವುದು ಚೇತನದ ಸಂಪರ್ಕಕ್ಕೆ ಬರುತ್ತೋ ಅವೆಲ್ಲವೂ ಚೇತನವಾಗ್ತದೆ ಚೇತನ ಚೇತನ ರೂಪಿಯಾದಂತಹ ಭಗವಂತನ ಸಂಪರ್ಕಕ್ಕೆ ಬರತಕ್ಕಂತಹ ಈ ಕೊಳಲು ಕೂಡ ಚೇತನಯುಕ್ತವಾಗಿತ್ತು ಆಕೆ ಹೇಳ್ತಾಳೆ ಕೊಲಿಗೆ ಹೇ ಸಕಿ ನಿಜ ಹೇಳು ನೀನು ಅದೇನ ಕೃಷ್ಣನ ಮೇಲೆ ನೀನು ಮೋಡಿ ಮಾಡಿದ್ಯಾ ಯಾವಾಗಲೂ ಕೂಡ ಆ ಭಗವಂತನ ಅದರಾಮೃತವನ್ನೇ ಸವಿತಾ ಇದೆಯಲ್ಲ ಒಮ್ಮೆ ಅವನ ಕೈಯಲ್ಲಿ ಇಟ್ಕೊಂಡಿರ್ತಾನೆ ಒಮ್ಮೆ ತುಟಿಯಲ್ಲಿ ಇಟ್ಕೊಂಡಿರ್ತಾನೆ ಒಮ್ಮೆ ತನ್ನ ಕಂಕಣಲ್ಲಿ ಇಟ್ಕೊಳ್ತಾನೆ ಒಮ್ಮೆ ತನ್ನ ತಲೆ ಕೆಳಗೆ ಹೀಗೆ ಹಾಕೊಂಡಿರ್ತಾನೆ ಒಮ್ಮೆ ಅದನ್ನೇ ಇಟ್ಕೊಂಡು ಆಟ ಆಡ್ತಾ ಇರ್ತಾನೆ ಯಾವಾಗಲೂ ಕೂಡ ಅವನು ನಿನ್ನ ಸಂಘವನ್ನು ಅವ್ನು ಬಿಡುದಿಲ್ವದ ನಿನ್ನಲ್ಲಿ ಅದೇನು ಘನತೆ ಇದೆ ನಿನ್ನಲ್ಲಿ ಅದೇನು ಮಹಿಮೆ ಇದೆ ನಿನ್ನ ಬಿಡದೆ ಇರೋದಕ್ಕೆ ಸರಿ ಆಗ ಹೇಳ್ತಾರೆ ಇನ್ನೊಬ್ಬಳ ಸಖಿ ಹೇಳ್ತಾಳೆ ಓಹೋ ಹಾಗಿದ್ರೆ ನಿನ್ನ ಮಹಿಮೆ ತುಂಬಾ ದೊಡ್ಡ ಶ್ರೇಷ್ಠ ಮರದಿಂದ ನೀನು ಮಾಡಿರ್ಬೋದೇ ಏನು ಅಂತ ಹೇಳಿದ್ರೆ ಇನ್ನೊಬ್ಬರು ಹೇಳ್ತಾಳೆ ಅದೇನು ಶ್ರೇಷ್ಠ ಮರ ಬಿಡಿ ಬಿದಿರು ಈ ಬಿದಿರಿನ ಬಿದಿರು ಅಂತಕ್ಕಂಥದ್ದು ಎಲ್ಲಾ ಮರಗಳಲ್ಲಿ ಚಂಡಾಲ್ನ ಸ್ವಭಾವ ಅದಕ್ಕೆ ಬಿದಿರು ಬಿದಿರು ಅಂದರೆ ಸತ್ವವೇ ಇಲ್ಲ ಒಳಗೆ ಚಂಡಾಲ್ನ ಸ್ವಭಾವ ಎಲ್ಲಾ ಮರಗಳಲ್ಲೂ ಕನಿಷ್ಠ ಅದು ಬಿದಿರು ಸರಿ ಹಾಗಿದ್ರೆ ನಿನಗೆ ಇದೇ ಇಲ್ಲ ಎಲ್ಲ ನಿನ್ನ ಹೃದಯದ ಗ್ರಂಥಿ ನಾಶವಾಗಿರಬೇಕು ಅದಕ್ಕೆ ಭಗವಂತನಿಗೆ ಅತ್ಯಂತ ಪ್ರೀತಿ ನಿನಗೆ ನಿನ್ನಲ್ಲಿ ಯಾವ ಗಂಟು ಇಲ್ಲ ಅಂತ ಹೇಳಿದ್ರೆ ಎಷ್ಟು ಗಂಟೆಗಳಪ್ಪ ನಿನ್ನಲ್ಲಿ ಬರೀ ಗಂಟೆ ಬಿದಿರಲ್ಲಿ ಸರಿ ಆ ಗುಣ ಅಲ್ವೋ ಹಾಗಿದ್ರೆ ನೀನೇನು ನೀನು ಒಳ್ಳೆ ಪುಷ್ಟಿಯಿಂದ ಚೆನ್ನಾಗಿ ಕಾಣ್ತೀಯ ಅಂತ ಹೇಳಿದ್ರೆ ಇಲ್ಲ ಒಳಗಡೆ ಟೊಳ್ಳು ನಿನ್ನ ಪುಷ್ಟಿಯೂ ಇಲ್ಲ ಅಂಗಸೌಷ್ಟವವೂ ಇಲ್ಲ ಒಳಗಡೆ ಟೊಳ್ಳಾಗಿದ್ಯಾ ಹಾಗಿದ್ರೆ ಏನು ನೀನು ಅಂತ ಆಗ ಆ ಬಿದ್ರೆ ಹೇಳ್ತಾಳೆ ಬಹುಶಃ ಅದೇ ನನ್ನ ಗುಣನೋ ಏನು ಅಂತ ಯಾವುದು ಇಡೀ ಎಲ್ಲ ಲೋಕವೂ ಕೂಡ ಕನಿಷ್ಠ ಗುಣ ಅಂತ ಹೇಳಿ ಭಾವಿಸಿದ್ದೀರೋ ನನ್ನಲ್ಲಿ ಭಾವಿಸಿದ್ದೀರೋ ಅದೇ ಬಹುಶಃ ನನ್ನಲ್ಲಿ ಇರ್ತಕ್ಕಂಥ ಉತ್ಕೃಷ್ಟವಾದ ಗುಣವೋ ಏನು ಅಂತ ಯಾಕೆ ಅಂತ ಹೇಳಿದ್ರೆ ಲೋಕವೆಲ್ಲ ಏನ್ ಮಾಡುತ್ತೆ ನನ್ನನ್ನು ತಿರಸ್ಕಾರ ಮಾಡುತ್ತೆ ನನ್ನನ್ನು ತಿರಸ್ಕಾರ ಮಾಡುತ್ತೆ ಉಪಯೋಗವಿಲ್ಲ ಸಾರ ಎಲ್ಲಿದ್ದ ಬರೀ ಗಂಟು ಗಂಟು ಗಂಟು ಯಾವುದಕ್ಕೂ ಉಪಯೋಗವಿಲ್ಲ ಹೀಗೆ ಲೋಕ ತಿರಸ್ಕಾರ ಮಾಡಿದಾಗ ಅದಕ್ಕೆ ಏನಾಗುತ್ತೆ ಲೋಕದಿಂದ ಅದರ ಮನಸ್ಸನ್ನು ಅದಕ್ಕೆ ಹೊರ ಒಳಗೆ ಲೋಕ ತಿರಸ್ಕಾರ ಮಾಡಿದಾಗ ಲೋಕದಿಂದ ಮನಸ್ಸು ವಾಪಸ್ ಬರುತ್ತೆ ಲೋಕದಿಂದ ಮನಸ್ಸು ವಾಪಸ್ ಬಂದು ಆ ಮನಸ್ಸು ಎಲ್ಲಿಗೆ ಹೋಗುತ್ತೆ ಹೃದಯದಲ್ಲಿರತಕ್ಕಂಥ ಭಗವಂತನಿಗೆ ಹೋಗೋದು ಹೊರತು ಇನ್ಯಾರು ಹೋಗೋದು ಯಾರು ತನ್ನ ಸರ್ವ ಮನಸ್ಸನ್ನು ಕೂಡ ಭಗವಂತನಿಗೆ ಅರ್ಪಿಸಿದ್ದಾಳೋ ಅರ್ಪಿಸಿದ್ಯೋ ಆಗ ಭಗವಂತ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯವಾ ಮೊದಲು ಕೈಗೆಟ್ಕೊಳ್ತ ಅವನಿಗೆ ಬೇಕಾಗಿರಲಿ ಅದು ಮೊದಲು ಕೈಗೆತ್ಕೊಳ್ತಾನೆ ಅದನ್ನು ತನಗೆ ಹೇಗೆ ಬೇಕು ಹಾಗೆ ತಿದ್ದಿ ತೀಡ್ತಾನೆ ತನಗೆ ಹೇಗೆ ಬೇಕು ಹಾಗೆ ತಿದ್ದಿ ತೀಡ್ತಾನೆ ತನ್ನ ಪ್ರಾಣವನ್ನ ಅದರೊಳಗೆ ಕೊಡ್ತಾನೆ ತನ್ನ ಪ್ರಾಣವನ್ನು ಅದಕ್ಕೆ ಕೊಟ್ಟು ಅದನ್ನು ಸರಿಯಾದ ಉಪಕರಣವಾಗಿ ಮಾಡ್ತಾನೆ ಲೋಕಕ್ಕೆ ಬೇಡವಾದಂತಹ ಅಂತಹ ವಸ್ತುವನ್ನ ಲೋಕದ ಮನಸ್ಸನ್ನು ಅಪಹರಣ ಮಾಡುವಂತಹ ಉಪಕರಣವಾಗಿ ಮಾಡಿಬಿಡ್ತಾನೆ ಅವನ ಪ್ರಾಣದಿಂದ ಸಂಚಲಿತವಾಗಿ ಇದು ತನ್ನಲ್ಲಿ ಯಾವ ರಾಗವಿಲ್ಲದರೂ ಕೂಡ ವಿವಿಧ ರಾಗರಾಗಿಣಿಗಳನ್ನ ಬಾರಿಸ್ಲಿಕ್ಕೆ ಶುರು ಮಾಡ್ತಾರೆ ಸೊಳ್ಳಾಗಿದ್ದೆ ಅದರ ಮಹಾತ್ಮೆ ಆಯ್ತಲ್ಲ ಯಾರು ಅಂದ್ಕೊಂಡಿರ್ತಾರೋ ನಾವು ಎಲ್ಲರಿಗಿಂತ ಶ್ರೇಷ್ಠರು ನಮ್ಮಲ್ಲೆಲ್ಲ ಸತ್ವ ಇದೆ ನಮ್ಮಲ್ಲಿ ಆ ಗುಣ ಇದೆ ನಮ್ಮಲ್ಲಿ ಈ ಗುಣ ಇದೆ ನಮ್ಮಲ್ಲಿ ಹಾಗಿದೆ ಭಗವಂತ ಹೌದಾ ಆ ಗುಣವನ್ನೇ ಇಟ್ಕೋ ನಾನು ನನ್ನ ಅಗತ್ಯ ನಿನಗೆಲ್ವಲ್ಲ ನನ್ನ ಪ್ರಕೃತಿಯ ಗುಣಗಳು ಮಾತ್ರ ನಿನಗೆ ಬೇಕಲ್ವಾ ಸತ್ವ ರಜಸ್ತ ಮತ್ತು ಇಟ್ಕೊ ಅದನ್ನೇ ಆಟ ಆಡ್ತಾ ಇರೋ ಸಪಂಚದಲ್ಲಿ ಇಟ್ಕೊ ಆಗ ನಮಗೆ ಯಾವಾಗ ಆ ಗುಣಗಳ ಮೇಲೆ ನಮ್ಮಲ್ಲಿರ್ತಕ್ಕಂಥ ಆ ಗುಣಗಳ ಮೇಲೆ ನನಗೆ ವ್ಯಾಮೋಹ ಇದೆಯೋ ಆಗ ಭಗವಂತನ ಮೇಲೆ ಭರವಸೆ ಉಂಟಾಗುವುದಿಲ್ಲ ಹಾಗೆ ಮಾಡ್ಬಿಡ್ತೇವೆ ಗುಣ ಅಂತಕ್ಕಂಥದ್ದು ನಮಗೆ ಬಂಧನವಾದ ಗುಣಕ್ಕೆ ಎರಡು ಅರ್ಥ ಇದೆ ಗೊತ್ತಿದೆಯಲ್ಲ ಗುಣ ಅಂದ್ರೆ ಸತ್ವರಹಿತ ತಮಸ್ತು ಅಂದ್ರೆ ಒಂದು ಗುಣ ಇನ್ನೊಂದು ಗುಣ ಅಂದ್ರೆ ಹಗ್ಗ ಅಂತ ಹಗ್ಗ ಗುಣವೇ ಗುಣವಾಗ್ತದೆ ನಮ್ಗೆ ಆ ಗುಣಗಳೇ ನಮ್ಗೆ ಹಗ್ಗವಾಗಿ ಬಂಧಿಸ್ತದೆ ಆದ್ರೆ ಅವ ಗುಣ ಇದ್ದಾಗ ಪ್ರಪಂಚ ತಿರಸ್ಕಾರ ಮಾಡ್ದಾಗ ಆ ವ್ಯಕ್ತಿ ಯಾವಾಗ ತನ್ನೊಳಗೆ ಹೋಗ್ತಾನೋ ಭಗವಂತನ ಪಾದವನ್ನು ಒಂದ್ಸಲಿ ಮುಟ್ತಾನೋ ಅವನಿಗೆ ಮನ್ಸನ್ ಕೊಡ್ತಾನೋ ಹಾಗೆ ಭಗವದ್ಗ ಕೈಗೆಟ್ಕೊತಾನ ಕೈಗೆತ್ಕೊಂಡು ತನ್ನ ಪ್ರಾಣವನ್ನ ಅವನಲ್ಲಿ ಇಡ್ತಾನೆ ಒಳ್ಳೆ ಉಪಕರಣವಾಗಿ ಮಾಡ್ತಾನೆ ಒಳ್ಳೆ ಉಪಕರಣವಾಗಿ ಮಾಡ್ತಾನೆ ಈ ಸಂತರ ಸಾಧು ಸಂತರ ಜೀವನ ಭಗವದ್ ಭಕ್ತರ ಜೀವನ ಅಂತ ಹೇಳಿದ್ರೆ ಭಗವದ್ ಭಕ್ತರ ಜೀವನ ಅಂತ ಹೇಳಿದ್ರೆ ಲೋಕದ ಲೋಕದ ದೃಷ್ಟಿಯಿಂದ ಸತ್ತಂತೆ ಭಗವಂತನ ದೃಷ್ಟಿಯಿಂದ ಸಚೇತನ ಈ ಲೋಕದಲ್ಲಿ ಯಾವ ರೀತಿ ಇರಬೇಕು ಅನ್ನೋದಕ್ಕೆ ಒಂದು ದೃಷ್ಟಾಂತ ಕೊಡ್ತೇನೆ ನೋಡಿ ಲೌಕಿಕರು ಯಾವ ರೀತಿ ಇರ್ತಾರೆ ಆಧ್ಯಾತ್ಮಿಕ ವ್ಯಕ್ತಿಗಳು ಯಾವ ರೀತಿ ಇರ್ತಾರೆ ಅಂತ ಒಬ್ಬ ಹೆಡ್ಜಿ ಅವನು ಕಾಶ್ಮೀರದಲ್ಲಿ ಅವನು ವ್ಯಾಪಾರಕ್ಕೋಸ್ಕರ ಅವನು ಆವಾಗವಾಗ ಹೋಗ್ತಾ ಇದ್ದ ಕಾಶ್ಮೀರದಿಂದ ಕೇಸರಿ ಸಿಗುತ್ತಲ್ಲ ಕೇಸರಿ ಅದರ ವ್ಯಾಪಾರಿಯವರು ಕಾಶ್ಮೀರಲ್ಲೇ ಬೆಳೆಯೋದು ಕೇಂದ್ರ ಅದನ್ನು ತೆಗೆದುಕೊಂಡು ಪರ್ಷಿಯಾಗ ಹೋಗಿ ಅಲ್ಲಿ ಮಾರೋದು ಪರ್ಷಿಯಾದಲ್ಲಿ ಇರತಕ್ಕಂತಹ ಅಮೂಲ್ಯ ವಸ್ತುಗಳನ್ನು ಇಲ್ಲಿ ತಂದು ಇಲ್ಲಿ ಮಾಡೋದು ಹೀಗೆ ಮಾಡ್ತಾ ಇದ್ರು ಹೀಗೆ ಇರಬೇಕಾದ್ರೆ ಒಮ್ಮೆ ಏನಾಯಿತು ಅಂತ ಹೇಳಿದ್ರೆ ಪರ್ಷಿಯಾದಲ್ಲಿ ಹೋಗಬೇಕಾದ್ರೆ ಪರ್ಷಿಯಾದ ಮಾರುಕಟ್ಟೆಗಳಲ್ಲಿ ಒಂದು ಸುಂದರವಾದ ಅನೇಕ ಪಕ್ಷಿಗಳೆಲ್ಲ ಇದ್ದವು ಪಕ್ಷಿಗಳನ್ನೆಲ್ಲ ಅವ್ರು ಮಾಡ್ತಾ ಇದ್ರು ಹಿಡಿದು ಅದರಲ್ಲಿ ಒಂದಾನೊಂದು ಗಿಣಿ ಅವನಿಗೆ ತುಂಬ ಇಷ್ಟ ಆಯಿತು ಅದು ಏನೇನೋ ಭಾಷೆ ಕಲ್ತು ಮಾ ಮಾತನಾಡ್ತಾ ಇತ್ತು ಇಷ್ಟ ಆಯಿತು ಅದನ್ನು ಅವನು ಖರೀದಿ ಮಾಡಿ ಒಳ್ಳೆ ಬೆಲೆಗೆ ಭಾರತಕ್ಕೆ ತಂದ ತಂದು ಇಟ್ಕೊಂಡ ಜಸ್ಟ್ ಮಾಡಿದ್ರು ಅವನು ಒಳ್ಳೆ ಅವನು ಸೆಡ್ ಜಿಟ್ಟಾನೆ ಏನು ಅದಕ್ಕೆ ಉಪಚಾರ ಮಾಡಿದ್ದೇ ಮಾಡಿದ್ದು ಅದಕ್ಕೆ ಒಂದು ಸೇವಕರು ಆಮೇಲೆ ಆಹಾರ ನೀರು ಎಲ್ಲ ಗಾಳಿ ಹಾಕೋರು ಕೂಡ ಅದಕ್ಕೆ ಇಷ್ಟೆಲ್ಲ ಮಾಡಿದರೂ ಕೂಡ ಆ ಒಂದು ಗಿಳಿ ದಿನ ಒಂದು ಚಿಂತೆ ಅದಕ್ಕೆ ಅಯ್ಯೋ ನಾನು ಯಾವಾಗಪ್ಪ ವಾಪಸ್ ಹೋಗ್ತೀನಿ ಯಾವಾಗಪ್ಪ ನನಗೆ ಇಲ್ಲಿಂದ ಬಿಡುಗಡೆ ಆಗುತ್ತೆ ಯಾವಾಗಪ್ಪ ಬಂಧನದಿಂದ ನಾನು ಹೊರಟು ಹೋಗಬೇಕು ಅಂತ ಈ ರೀತಿಯ ಚಿಂತೆ ಅದಕ್ಕೆ ಒಳಗಡೆ ಎಷ್ಟು ರಾಜೋಪಚಾರ ಅದಕ್ಕೆ ನೀಡಿದ್ರೂ ಕೂಡ ಅದಕ್ಕೆ ಆ ಚಿಂತೆಯಿಂದ ಮುಕ್ತವಾಗಿಲ್ಲ ಅದಕ್ಕೆ ಒಂದೇ ಒಂದು ಚಿಂತೆ ಏನಂದರೆ ಹೇಗೆ ತಪ್ಪಿಸ್ಕೊಡೋದು ಹೀಗಿರಬೇಕಾದ್ರೆ ಒಂದು ದಿವಸ ಏನಾಯ್ತು ಆ ಸೆಡ್ಜ್ಜಿಗೆ ಅನಾರೋಗ್ಯ ಆಯಿತು ಹಾಸಿಗೆ ಹೇಳ್ದ ಸರಿ ಹಾಸಿಗೆ ಹಿಡ್ದ ವ್ಯಾಪಾರ ಮಾತ್ರ ಮುಂದುವರಿಸಬೇಕಲ್ಲ ಹಾಸಿಗೆ ಹಿಡಿದ ನಂತರ ಆ ವ್ಯಾಪಾರ ಏನು ಬಿಡುವಾಗಿದ್ದಲ್ಲ ಅವನು ಒಬ್ಬ ಸೆಕ್ರೆಟರಿ ಇದ್ದ ಅವನಿಗೆ ಹೇಳ್ದ ನೋಡಪ್ಪ ಒಂದು ಕೆಲಸ ಮಾಡ ನಾನು ಇಸಲಿ ಪರ್ಷಿಯಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ ನೀನೇ ನನ್ನ ಪರವಾಗಿ ಪರ್ಷಿಯಾಗೆ ಹೋಗ್ಬಿಟ್ಟು ಅಲ್ಲಿ ವ್ಯಾಪಾರವನ್ನು ಮಾಡಿ ಇಂತಿಂತ ಅವನಿಗೆಲ್ಲ ಗೊತ್ತಿತ್ತು ಇಂತಿಂತ ಜನರ ಜೊತೆಗೆ ವ್ಯವಹಾರ ಮಾಡಿ ಬಾ ಅಂತ ಹೇಳಿ ಹೇಳ್ದ ಈ ಗಿಳಿ ಕೇಳಿಸ್ಕೊಳ್ತಾ ಇತ್ತು ಮಾತನಾಡಿರೋದ್ರ ಸರಿ ನಂತರ ಅವನು ಇನ್ನೇನು ಹೋಗಬೇಕು ಅನ್ನುವಾಗ ಕರಿತು ಅವನ್ನ ಅವನ ಹೆಸರು ಹೇಳ್ಬಿಟ್ಟು ಕಳ್ಬಿಟ್ಟು ನೋಡಪ್ಪ ಅವನಿಗೂ ಇದು ಫೇಡ್ ಗಿಳಿ ಆದ್ರಿಂದ ಸ್ವಲ್ಪ ಅವನಿಗೂ ಹೆಮ್ಮೆ ಗಿಳಿ ಮೇಲೆ ತುಂಬ ತುಂಬ ಮುದ್ದಾಗೆಲ್ಲ ಮಾತ್ ಮಾತನಾಡ್ತಾ ಇತ್ತು ಅದು ಇದು ಇದು ಅಂತ ಖುಷಿ ಎಲ್ಲರಿಗೂ ಖುಷಿ ಮನೆಯಲ್ಲಿ ಿಳಿದ್ ಕಂಡ್ರೆ ಸರಿ ಕರೀತು ಏನು ಅಂತ ಹೇಳಿ ಒಂದು ಮಾತನಾಡ್ಸಿಕ್ ನಾನು ಕೇಳಿದೆ ನೀನು ನಾಳೆ ಪರ್ಶಿಯಾಗಿ ಹೋಗ್ತೀಯಂತೆ ನಮ್ಮ ಊರಿಗೆ ಹೋಗ್ತೀಯಂತೆ ನೀನು ನನಗೊಂದೇ ಒಂದು ಸಹಾಯ ಮಾಡ್ತೀಯಾ ಅಂತ ಏನು ಹೇಳು ಮಾಡ್ತೀನಿ ಸರಿ ನೀನು ಅದು ಪರ್ಶಿಯಾಗಿ ಹೋದಾಗ ಆ ಮಾರುಕಟ್ಟೆಗೆ ಹೋದ ಹೀಗೆ ತಿರ್ಕೊಂಡು ಎಡಗಡೆಗೆ ತಿರ್ಕೊಂಡು ಇನ್ನೂ ಮುಂದಕ್ಕೆ ಹೋದರೆ ಅಲ್ಲಿ ನಮ್ಮ ಬಂಧು ಬಾಂಧವರು ಇರ್ತಕ್ಕಂತಹ ವೃಕ್ಷಗಳ ಸಮೂಹ ಇದೆ ಅಲ್ಲಿ ನನ್ನ ಅನೇಕ ಬಂಧು ಬಾಂಧವರು ಇದ್ದಾರೆ ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಅಜ್ಜನರು ಎಲ್ಲ ಇದ್ದಾರೆ ಅಲ್ಲಿ ಹೋಗಿ ನೀನೊಂದು ಪ್ರಶ್ನೆ ಕೇಳ್ಕೊಂಡು ಬರಬೇಕಲ್ಲ ಏನು ಪ್ರಶ್ನೆ ಅದು ಏನು ಕೇಳ್ಕೊಂಡು ಬರ್ಬೇಕು ಏನಿಲ್ಲ ನಾನು ಇಲ್ಲಿದ್ದೀನಲ್ಲ ಪಂಜರದೊಳಗೆ ನಾನು ಮುಕ್ತನಾಗೋದು ಹೇಗೆ ನಾನು ಹೊರಗೆ ಹೋಗೋದು ಹೇಗೆ ನಾನು ಆ ಪ್ರಶ್ನೆ ಒಂದು ಕೇಳ್ಕೊಂಡು ಬರಬೇಕು ಆಯ್ತು ಅದಕ್ಕೇನಂತೆ ಕೇಳ್ಕೊಂಡು ಬರ್ತೀನಿ ಸರಿ ಇವನು ಹೋದ ಪರ್ಶೆಗೆ ಹೋದ ತನ್ನ ವ್ಯವಹಾರ ಎಲ್ಲ ಮುಗಿಸ್ತಾ ಹೆಡ್ಜಿ ಹೇಳಿದ್ದು ಪುನಃ ಅವನಿಗೆ ಕುತೂಹಲ ಉಂಟಾಯ್ತು ಈ ಪಕ್ಷಿ ಹೇಳಿದೇನೋ ನಿಜವೋ ಸುಳ್ಳು ಅಂತ ಹೇಳಿ ನನ್ನ ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಹೇಳಿ ಆ ಪಕ್ಷಿ ಹೇಳಿದ ಮಾರದಲ್ಲೇ ಹೋದ ಹೋದ್ರೆ ನಿಜವಾಗಿಯೂ ಅಲ್ಲ ಅನೇಕ ಮರಗಳಿದ್ವು ಆ ಮರಗಳ ಮೇಲೆ ಅನೇಕ ಗಿಳಿಗಳು ವಾಸುವಾಗಿತ್ತು ಸರಿ ಈ ಪಕ್ಷಿ ಹೇಳಿದ ಮಾತನ್ನೇ ನೆನ್ಪಲ್ಲಿ ಇಟ್ಕೊಂಡು ಕೇಳ್ದ ನೋಡ್ರಪ್ಪ ನಿಮ್ಮ ಒಬ್ಬನೊಬ್ಬ ಸಂಬಂಧಿ ನಮ್ಮ ಸೇಟ್ಜಿಯ ಮನೆಯಲ್ಲಿ ಬದ್ಧನಾಗಿದ್ದಾನೆ ಅವನೊಂದೊಂದು ಪ್ರಶ್ನೆ ಹಾಕದ ಈ ರೀತಿ ಅವನು ಪಂಜರದಿಂದ ಹೊರಗೆ ಹೋಗಬೇಕಾದರೆ ಏನು ಮಾಡಬೇಕು ಅಂತ ನಿಮ್ಮಲ್ಲಿ ಯಾರಿಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿದೆ ಅಂತ ಕೇಳಿದೆ ಇವನೇನೋ ಕೇಳ್ದ ಅವ ಗಿಳಿಗಳು ಗಿಡಿಗಳಿಗೆ ಏನು ಗೊತ್ತಾಗಬೇಕು ಭಾಷೆ ಅದೊಂದು ಗಿಡಿ ಭಾಷೆ ಕಲ್ತಿದೆ ಅಂತ ಹೇಳಿ ಎಲ್ಲ ಗಿಡಗಳು ಭಾಷೆ ಕಲ್ತಿದಿವೆ ಇಲ್ಲ ಇದನ್ನು ಕೇಳ್ದ ಕೇಳ್ದ ಏನು ಉತ್ತರ ಇಲ್ಲ ಸರಿ ಏನೋ ಸರಿ ಇಲ್ಲ ಅಂಥೇಳಿ ಇನ್ನೇನು ವಾಪಸ್ ಹೋಗ್ಲಿಕ್ಕೆ ಹಿಗ್ ತಿರ್ಗ್ದ ಅಷ್ಟಿಗೆ ಒಂದು ಹಳೆಯ ಗಿಳಿ ಇತ್ತು ವೃದ್ಧ ಗಿಳಿ ವಯಸ್ಸಾಗಿದೆ ಅದು ಠಪಕ್ ಅಂತ ನೆಲದ ಮೇಲೆ ಒಂದು ಕೊಂಬೆಯಿಂದ ಥಪಕ್ ಅಂತ ಕೆಳಗಡೆ ಹಿಗ್ಬಿತ್ತು ಹೀಗೆ ಕೆಳಗಡೆ ಬಿದ್ದಿ ಈಗ ಒದ್ದಾಡ್ಲಿಕ್ಕೆ ಶುರು ಆಯಿತು ಓ ಪಾಪ ವಯಸ್ಸಾಯ್ತು ಇನ್ನೇನು ಸಾಯ್ತಾ ಇದೆ ಅಂತ ತಿಳ್ಕೊಂಡಾಯ್ತು ಅದಾಯ್ತು ಕತೆ ಆಯ್ತು ಅಲ್ಲಿಂದ ವಾಪಸ್ ಕಾಶ್ಮೀರಕ್ಕೆ ಬಂದ ಕಾಶ್ಮೀರಕ್ಕೆ ಬಂದ ಮೇಲೆ ಸೇಠ್ ತೀಗಿ ಎಲ್ಲ ವ್ಯವಹಾರವನ್ನು ಒಪ್ಪಿಸಿ ಇದು ಗಿಡಿ ಕಾಯ್ತಾಯ್ತು ಅವ್ನು ಬರೋದನ್ನೇ ನಂತರ ಕೇಳ್ತ ಏನಪ್ಪಾ ನಾನು ಪ್ರಶ್ನೆ ಕೇಳ್ದಲ್ಲ ಕೇಳ್ದಲ್ಲ ಅದು ಸಂಬಂಧಿಕರಿಗೆ ಕೇಳ್ದೀಯಾ ಅಯ್ಯೋ ನಿನ್ನ ಸಂಬಂಧಿಕರೆಲ್ಲ ಸಿಕ್ಕಿದ್ರಪ್ಪ ಅಲ್ಲಿ ಆದರೆ ಯಾರೂ ಉತ್ತರ ಏನು ಕೊಡಲಿಲ್ಲ ನನಗೆ ಹೀಗೆ ಅಂತ ಯಾರೂ ಉತ್ತರ ಬೇಕು ಕೊಡಲಿಲ್ವಾ ತುಂಬ ದುಃಖ ಆಯ್ತಿದೆ ಇಲ್ಲ ಅಷ್ಟೊಂದಿಗೆ ನಾನು ನಿನ್ನ ವಾಪಸ್ ಬರ್ತಾ ಇರಬೇಕಾದ್ರೆ ಒಂದು ಮುದಿ ಗಿಡಿ ಇತ್ತಲ್ಲ ಅದು ಪಾಪ ಕೊಂಬೆಯಿಂದ ಚಾಗಡೆ ಬಿದ್ದು ಸತ್ತ ಇತ್ತು ಒಮ್ಮೆ ಆಲೋಚನೆ ಮಾಡ್ತು ತಕ್ಷಣ ಹಾ ಒಂದು ಐಡಿಯಾ ಹೊಡಿತು ನನ್ನ ಅಜ್ಜ ಇಷ್ಟು ಬೇಕು ಆಯೋದಿಲ್ವಲ್ಲ ಸರಿ ಏನು ಮಾಡ್ತು ಒಂದು ಎರಡು ಮೂರು ದಿವಸ ಹಾಗೇ ಇತ್ತು ಮೂರು ದಿವಸ ಆದಮೇಲೆ ಆಹಾರ ನಿಲ್ಲಿಸ್ತು ಎಲ್ಲ ನಿಲ್ಲಿಸ್ತು ಅದಕ್ಕೆ ಇದಾದಂಗೆ ಮಾಡ್ತು ಏನೋ ಆರೋಗ್ಯ ಕೆಟ್ಟಾಗಿ ಮಾಡಿ ಇದ್ದು ತಪ್ಪು ಅಂತ ಪಂಚರ್ದೊಳಗೆ ಸೆಕ್ರೆಟ್ರಿ ಬಂದರು ನೋಡ್ತಾರೆ ಅಯ್ಯೋ ಗಿಡಗಿದ್ದೋಗಿಡಿದೆ ಪಂಚರ್ಗಳಿಗೆ ಸೆಡ್ಜಿಗೆ ಹೇಳಿದರು ಅಯ್ಯೋ ನಿಮ್ಮ ಗಿಡಿ ಸತ್ತೋಯ್ತು ನಿಮ್ಗೆ ಗಿಡಿ ಸತ್ತೇ ಹೋಯ್ತು ಸರಿ ಏನು ಮಾಡು ಸೆಡ್ಜಿ ಹೇಳ್ದು ಅಯ್ಯೋ ನನಗೆ ಗಿಡ ಸತ್ತೊಯ್ದೆ ಇಷ್ಟು ತೊಗೊಂಡ್ಬಂದೆ ಅಷ್ಟು ತೊಗೊಂಡು ಬಂದೆ ಎಷ್ಟು ಮುದ್ದಾಗಿ ಮಾತಾಡ್ತಾಯಿತ್ತು ಎಲ್ಲ ಇದು ಮಾಡಿ ನೀನು ಮಾಡು ನಮ್ಮ ಎರಡುಗಡೆ ತಿಪ್ಪೆ ಇದೆಯಲ್ಲ ಅದು ಎಸ್ಬಿಡ್ ಸರಿ ಸೆಕ್ರೆಟ್ರಿ ಅದನ್ನು ತೊಗೊಂಡೋದ ತೊಗೊಂಡೋಗ್ಬಿಟ್ಟು ತಿಪ್ಪೆ ಮೇಲೆ ಹೀಗೆ ತೆಗೆದು ಹೀಗೆ ಎಸ್ತಾ ತಿಪ್ಪೆ ಮಾಡೋದು ಅದು ಹೀಗೆ ಬಿದಕೊಂಡಿತ್ತು ತಿಪ್ಪೆ ಮೇಲೆ ಹೀಗೆ ಬಿದ್ದ ಗೊತ್ತಾಯ್ತು ಮಂಜರಿಂದ ಹೊರಗಡೆ ತೆಗೆದು ಅಂತ ಅಂತ ಆರೋಪ ಸೊ ಇದು ಏನ್ ತೋರ್ಸತ್ತೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ಇರಬೇಕಾದ್ರೆ ಲೌಕಿಕ ಜೀವನಕ್ಕೆ ಸತ್ತಂತೆ ಇರಬೇಕು ಶ್ರೀರಾಮಕೃಷ್ಣರು ಸುಂದರವಾದ ಒಂದು ಉದಾಹರಣೆ ಕೊಡ್ತಾರೆ ಅವರಿಗೆ ಇಪ್ಪ ಎಲ್ಲ ಗೊತ್ತಿತ್ತು ಅದರಲ್ಲೂ ಅವರು ಒಂದು ಒಂದು ಕಡೆ ಹೇಳ್ತಾರೆ ನೋಡ್ರಪ್ಪ ನಿಮ್ಗೆಲ್ಲ ನತ್ಸಾಟ ಅಂತ ಗೊತ್ತಿದೆಯಲ್ಲ ಅದು ಯಾವ ಆಟವತ್ತು ದೇವರಿಗೆ ಗೊತ್ತು ಅವ್ರಿಗೇ ಗೊತ್ತು ಅವ್ರು ಆಡಿ ಆಡಿ ಅಭ್ಯಾಸವೇ ಗೊತ್ತಿಲ್ಲ ನಿಮ್ಗೆಲ್ಲ ನಕ್ಸಾಟ ಅಂತ ಅವ್ನು ಗೊತ್ತಿದೆಯಲ್ಲಪ್ಪಾ ಆ ನತ್ಸಾಟದಲ್ಲಿ ಯಾರಿಗೆ ಯಾರ ಕೈಯಲ್ಲಿ ಒಂದೂ ಕಾರ್ಡ್ ಇಲ್ಲ ಇಲ್ವೋ ಅವರು ಸೋತ ಹಾಗೆ ಅವ್ರು ಸುಮ್ಮನೆ ಕೂತ್ಕೋಬೇಕು ಹಾಗೆ ನೋಡ್ರಪ್ಪ ನಾನು ಮೂರ್ಖ ನನಗೇನು ಗೊತ್ತಿಲ್ಲ ಹೀಗಾಗಿ ನಾನು ಕೈಯಲ್ಲಿ ಒಂದು ಕಾರ್ಡ್ ಇಲ್ಲ ನಾನು ಸೋತಬಿಟ್ಟು ಈಗ ಸುಮ್ಮನೆ ಹಾಗೆ ಕೂತ್ಕೊಂಡಿದ್ದೀನಿ ನೀವೆಲ್ಲ ಜಾಣ್ರಪ್ಪ ಇನ್ನೂ ಆಡ್ತಾ ಇದ್ದೀರಾ ಆಡಿಯೇ ಆಡಿಯೇ ಆಡಿ ಹಾಗೆ ಯಾರಿಗೆ ಆಡ್ಬೇಕು ಅಂತ ಈ ಜಗತ್ನ ಇಚ್ಛೆ ಇದೆಯೋ ಅವರಿಗೆ ಹಾಯ್ಬೇಕು ಅಂತ ಇಚ್ಛೆ ಇಲ್ಲ ಇನ್ನು ಅಭಿಮಾನ ನಾನಿಂಥೋನೋ ನಾನ್ ಇಂಥೋನೋ ನಾನ್ ಹೀಗೆ ನನಗೆ ಸರಿಕಾದ ಹೀಗೆ ಅದು ಅವಳು ಹಾಗೆ ಆಟ ಆಗ್ತಾ ಇದ್ದಾಳೆ ಅವಳ ಒಂದೊಂದು ಲೀಲೆ ನಿನಗೆ ಅಧಿಕಾರ ಬೇಕೇನಪ್ಪಾ ಏರ್ಸ್ತೀನಿ ನೀನು ಇಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಅದಕ್ಕೆ ಕೊನೆಯೇ ಇಲ್ಲ ಸರಿ ನಿನಗೆ ಹಣ ಬೇಕೇನಪ್ಪಾ ಹ್ಮ್ ಕೊಡ್ತೀನಿ ಬಾ ನಿನಗೆ ಇಷ್ಟಿಂದ ಹತ್ತು ಸಾವಿರದಿಂದ ಹತ್ತು ಲಕ್ಷ ತೃಪ್ತಿ ಇಲ್ಲ ತೃಪ್ತಿ ಆಗೋದಿಲ್ಲ ಅಂತ ಹೇಳಿಬಿಟ್ಟೆ ಅವನು ಯಾವಾಗಲೂ ಓನ್ಲಿ ಅಂತ ಹಾಕೋದು ಅವನು ಚೆಕ್ ಬರೀಬೇಕಾದ್ರೆ ಬಿಲಿಯನ್ ಓನ್ಲಿ ಆ ಒಂದು ಬುಯ ಬಿರಿ ಸಾಕಾಗಲಿಲ್ಲ ಅವನಿಗೆ ಅದಕ್ಕೆ ಒಂದು ಅಂತ ಹಾಕೋದು ಅವು ಪಾಪ ಅವನು ಇದ್ರೊಳಗೆ ಹಾಗೇ ಇದೆ ಅದು ಅದಕ್ಕೆ ಏನ್ಮಾಡ್ತಾನೆ ಅವನು ಇನ್ನೂ ಹೆಚ್ಚು ಹೆಚ್ಚು ಹೆಚ್ಚು ಆ ಲೋಭ ಅಂತ ಹಾಕಿದಳ ಅದರಿಂದ ಬೇರೆ ನ್ಯಾಯದ ಮಾರ್ಗ ಆಗ್ಲಿಲ್ಲ ಅಂದ್ರೆ ಅನ್ಯಾಯದ ಮಾರ್ಗ ಮಾಡ್ತಾನ ಆ ಅನ್ಯಾಯದ ಮಾರ್ಗ ಮಾಡ್ಲಿಕ್ಕೆ ಹೋಗಿ ಏನ್ಮಾಡ್ತಾನೆ ಇನ್ನೂ ಹೆಚ್ಚು ಹೆಚ್ಚು ಸಂಸಾರಕ್ಕೆ ಸಿಕ್ಕಾಕೊಳ್ತಾವ ಬೇರೆ ಬೇರೆ ಭಾಷಾ ಅವ್ಕೆ ಸಿಕ್ಕಾಕೊಳ್ತಾನೆ ಬಿಡಿಸಲಾರದ ನಂಟು ಗಂಟು ಆಗಿರುತ್ತದೆ ಗಂಟು ಬಿಡಿಸಲಾರದ ಗಂಟು ಹೀಗೆ ಹಾಗೆ ಪ್ರತಿಯೊಂದು ಗುಣ ಇದೆಯಲ್ಲ ಪ್ರತಿಯೊಂದು ಅದರಿಂದ ಕಟ್ಟ ಹಾಕ್ತಾಳೋ ಇದರಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಮಾಡಬೇಕು ತಪ್ಪಿಸ್ಕೊಳ್ಬೇಕಾದ್ರೆ ಅಂತ ಹೇಳಿದ್ರೆ ಪ್ರಾಪಂಚಿಕ ವಿಷಯಗಳಿಗೆ ಸತ್ತಂತೆ ಇರಬೇಕು ಭಗವಂತನ ವಿಷಯಕ್ಕೆ ಜಾಗೃತವಾಗಿದೆ ಅದಕ್ಕೆ ಭಗವದ್ಗೀತೆ ಹೇಳಿರೋದು ಏನೋದು ಯಾವುದು ಭೋಗಿಗೆ ರಾತ್ರಿಯೋ ಅಂತಹ ವಿಷಯವೂ ಯೋಗಿಗೆ ಹಗಲು ಯಾವ ವಿಷಯವೂ ಯೋಗಿಗೆ ರಾತ್ರಿಯೋ ಅಂತಹ ವಿಷಯವು ಭೋಗಿಗೆ ಹಗದು ಏನದು ಸೀಕ್ರೆಟ್ ಏನದು ಅಂದ್ರೆ ಹಾಗೆ ಯಾವ ಇಂದ್ರಿಯ ಪ್ರಪಂಚವೂ ಭೋಗಿಗಳಿಗೆ ಯಾವಾಗಲೂ ಹಗಲೋ ಅದರಲ್ಲಿ ಯಾವಾಗಲೂ ಮುಳುಗಿರ್ತಾರೋ ಆ ವಿಷಯದಲ್ಲಿ ಇವನಿಗೆ ರಾತ್ರಿ ರಾತ್ರಿಗಳಿಗೆ ಹೇಗೆ ಇಂದ್ರಿಯಗಳು ತಮ್ಮ ತಮ್ಮ ಸುಸ್ತಾನಕ್ಕೆ ಬಂದು ಹಾ ಅಂತ ರೆಸ್ಟ್ ಮಾಡ್ತಾ ಇರ್ತಾವೋ ಹಾಗೆ ಯೋಗಿ ಇಂದ್ರಿಯಗಳ ವಿಷಯದಲ್ಲಿ ಪ್ರವರ್ತಿಸುವುದಿಲ್ಲ ಅದರಲ್ಲಿ ಯಾವಾಗ ರೆಸ್ಟ್ ಕೊಟ್ಟಿರ್ತಾನೋ ಫುಲ್ ಸ್ಟಾಪ್ ಅರ್ಧ ವಿರಾಮ ಅಲ್ಲ ಫುಲ್ ಸ್ಟಾಪ್ ಯಾವಾಗ ಹೀಗೆ ಮಾಡ್ತಾನೋ ಅವನಿಗೆ ಆ ಬಿಡುವು ಸಿಗುತ್ತೆ ಇಂದ್ರಿಯ ವ್ಯಾಪಾರದಿಂದ ಬಿಡುವು ಸಿಗುತ್ತೆ ಇಂದ್ರಿಯ ವ್ಯಾಪಾರದಿಂದ ಬಿಡುವು ಸಿಕ್ಕಾಗ ಏನಾಗುತ್ತೆ ಇಂದ್ರಿಯಗಳು ತಮ್ಮ ಸಂಸ್ಕಾರದೊಂದಿಗೆ ಅವು ಆಟವಾಡಕ್ಕಾಗುದಿಲ್ಲ ಸಂಸ್ಕಾರಗಳೊಂದಿಗೆ ಅವ್ರು ಆಟವಾಡಕ್ಕಾಗುದಿಲ್ಲ ಸಂಸ್ಕಾರಗಳು ಎಲ್ಲೆಲ್ಲೂ ಇರುತ್ತೆ ಆದ್ರೆ ಇಂದ್ರಿಯಗಳ ಜೊತೆಗೂಡ್ದಾಗ ಅದಕ್ಕೆ ಏನಾಗುತ್ತೆ ತುಪ್ಪಕ್ಕೆ ಅಂದ್ರೆ ಬೆಂಕಿಗೆ ತುಪ್ಪ ಹಾಕೋಕ್ಕಾಗುತ್ತೆ ಬೆಂಕಿಗೆ ತುಪ್ಪ ಸುರೋದಾಗುತ್ತೆ ಬೆಂಕಿಗೆ ತುಪ್ಪ ಸುರಿಲಿಲ್ಲ ಅಂದ್ರೆ ಏನಾಗುತ್ತೆ ಎಲ್ಲಿ ತನಕ ಅದು ಅಲ್ಲಿ ತನಕ ಊರಿತ ಫೋಟೋ ಫೋಟೋ ಹಾಗೆಯೇ ಅದರೊಂದಿಗೆ ಅವರು ಕೂಡಿಸುವುದಿಲ್ಲ ವಿರಾಮ ಕೊಡ್ತಾರೆ ಹೀಗೆ ಮಾಡ್ಬೇಕು ಆ ನಿಶ್ಚಿಂತತೆ ಮಾಡುವುದಂದ್ರೆ ಹೀಗೆ ಆ ನಿಶ್ಚಿಂತತೆ ಆ ನಿಶ್ಚಿಂತತೆ ಮಾಡಿ ಕೀರ್ತನೆ ಮಾಡಿದಾಗ ಅವನು ತಕ್ಷಣವೇ ಅವರ ಹೃದಯದಲ್ಲಿ ಬಂದು ನಿಂತುಕೊಳ್ತಾನೆ ಬಂದು ನಿಂತುಕೊಂಡು ತಾನೇ ತನ್ನ ಅನುಭವವನ್ನು ಅವರ ಹೃದಯದಲ್ಲಿ ಅವನು ಮಾಡಿಸ್ತಾನೆ ನೋಡು ನೋಡು ನಾನು ಇದೀನಿ ನೋಡು ನಾನು ನೋಡು ಎಲ್ಲ ಕಡೆ ನಾನೇ ಇರೋದು ನನ್ನ ಮಾಯೇ ಇಲ್ಲ ಇಲ್ಲಿ ನಾನೇ ಇರೋದು ನೋಡು ಎಲ್ಲ ಕಡೆ ನಾನು ನಾನು ಅವನೇ ತೋರಿಸ್ಕೊಡ್ತಾನೆ ಯಾವಾಗ ಅವನೇ ತೋರಿಸ್ತಾನೋ ಶಾಸ್ತ್ರಗಳ ಸಹಾಯದಿಂದ ಅವನೇ ತೋರಿಸ್ತಾನೋ ಅದಕ್ಕೆ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಅದೇ ಡೈರೆಕ್ಟ್ ಎಕ್ಸ್ಪೀರಿಯೆನ್ಸ್ ಶಾಸ್ತ್ರಗಳ ಮೂಲಕ ಓದಿ ತಿಳ್ಕೊಳ್ಳೋದು ಇನ್ ಡೈರೆಕ್ಟ್ ಎಷ್ಟಿದ್ರೂ ಅದಕ್ಕೆ ದೂರ ಇದ್ದೇ ಇದೆ ಅರ್ಥವಾದ ಹಾಗೆ ಇರುತ್ತೆ ಅರ್ಥವಾಗಿರೋದಿಲ್ಲ ಅರ್ಥವಾದ ಹಾಗೆ ಇರುತ್ತೆ ಆದ್ರೂ ಯಾವಾಗ ಅಲ್ಲಿ ಎದುರುಗಡೆ ಗುಣ ಬಂದು ನಿಂತುಕೊಡುತ್ತೋ ಆಗ ಇವನು ನರ್ತನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಅದಕ್ಕೆ ತಕ್ಕಂತೆ ಆದ್ರೆ ಯಾವಾಗ ಭಗವಂತೆ ತೋರಿಸ್ಕೊಡ್ತಾನೋ ನೋಡಿಲಿ ಇದ್ರಲ್ಲಿ ನಾನಿದ್ದೇನೆ ನೋಡೋ ಅದ್ರಲ್ಲಿ ನಾನಿದ್ದೀನಿ ನೋಡಿದ್ರಲ್ಲಿ ನಾನಿದ್ದೀನಿ ನೋಡೋ ಇದ್ರಲ್ಲಿ ನಾನಿದ್ದೀನಿ ಎಲ್ಲ ಕಡೆ ನಾನೇ ಇದ್ದೀನಿ ಅಂತ ಆಗ ಎಂತಹ ಎದುರುಗಡೆ ಆ ಗುಣ ಎಷ್ಟು ಬಂದು ನರ್ತನ ಮಾಡಿದ್ರು ಕೂಡ ಇವನು ಅದರಿಂದ ವಿಚಲಿತಗೊಳ್ಳುವುದಿಲ್ಲ ಸತ್ಯ ಗೊತ್ತಿರುತ್ತೆ ಅದನ್ನೇ ಶ್ರೀರಾಮಕೃಷ್ಣರು ಇದ್ರಲ್ಲಿ ಹೇಳುದು ಒಂದು ಮಗುವಿಗೆ ಯಾರೋ ಒಬ್ಬರು ಯಾವುದು ವ್ಯಾಘ್ರ ಕುಲಿ ಕುಲಿಯ ವೇಷ ಹಾಕೊಂಡು ಹೆದರಿಸ್ತಾರಂತೆ ಮಗುವಿಗೆ ಅದು ಯಾರೂ ಒಂದು ಗೊತ್ತಿಲ್ಲ ಅಂದ್ರೆ ಹೆದ್ರಿ ಓಡೋಗ ಆದರೆ ಒಮ್ಮೆ ಗೊತ್ತಾಗ್ಬಿಡ್ತು ಅಂದ್ರೆ ಅದು ಇವನ್ ಎಷ್ಟು ಹೆದರ್ಸಿದ್ರು ಹೇಳುತ್ತಂತೆ ನೀನ್ ಗೊತ್ತು ಅಣ್ಣನೇನು ಅಂತ ನೀನು ಅಣ್ಣ ನೀನು ಹುಲಿಯಲ್ಲ ಅಂತ ಆಗ ಅದರಲ್ಲಿರ್ತಕ್ಕಂಥ ಹೆದರಿಕೆ ಹೊರಟೋಯ್ತು ಯಾಕೆ ಹೆದರಿಕೆ ಹೊರಟೋಯ್ತು ಅಂದ್ರೆ ಅಜ್ಞಾನ ಹೊರಟೋಯ್ತು ಅಜ್ಞಾನ ಹೊರಟೋದ್ರಿಂದ ಹೆದರಿಕೆ ಹೊರಟೋಯ್ತು ಇವನು ಹುಲಿಯಲ್ಲ ಅನ್ನೋ ಜ್ಞಾನ ಖಚಿತವಾಯಿತು ಇವನು ನನ್ನ ಅಣ್ಣ ಅನ್ನುವಂಥ ಜ್ಞಾನ ಖಚಿತವಾಯಿತು ಆವಾಗೇನಾಯಿತು ಆ ಹುಲಿಯ ಮೇಲೆ ಇದ್ದಂತಹ ಹೆದರಿಕೆ ಹೊರಟೋಯ್ತು ಹಾಗೆ ಇದೇ ಪ್ರಪಂಚ ಇದೇ ಬಂಧುಗಳು ಇದೇ ಎಲ್ಲ ಸನ್ನಿವೇಶಗಳು ಯಾವಾಗ ಇವೆಲ್ಲವೂ ಕೂಡ ನನ್ನ ಪ್ರಿಯತಮನಾದಂತಹ ಭಗವಂತ ಅನ್ನುವಂತಹ ಅನುಭವವನ್ನು ಭಗವಂತ ಕೊಟ್ಟಾಗ ಮಾಡಿಸಿಕೊಟ್ಟಾಗ ಏನಾಗುತ್ತೆ ಅವನಲ್ಲಿರ್ತಕ್ಕಂಥ ಎಲ್ಲ ದ್ವಂದ್ವಗಳು ನಾಶವಾಗುತ್ತೆ ಎಲ್ಲ ದ್ವಂದ್ವಗಳು ನಾಶವಾಗುತ್ತೆ ಅವನು ದುಃಖಿಸುವುದಿಲ್ಲ ಹರ್ಷ ಇಲ್ಲ ಶೀತ ಉಷ್ಣ ಇಷ್ಟ ಅನಿಷ್ಟ ಕಷ್ಟ ಸುಖ ಇದ್ಯಾವು ಕೂಡ ಅವನನ್ನು ಬಾಧಿಸುವುದಿಲ್ಲ ಅವನನ್ನು ಯೋಚನೆಗೆ ಹಾಕುವುದಿಲ್ಲ ಯಾಕೆಂದ್ರೆ ಪ್ರತಿಯೊಂದು ರೂಪದಲ್ಲೂ ಕೂಡ ಅವನೇ ಬರ್ತಾ ಇದ್ದಾನೆ ಅಂತ ಅವನೇ ಬರ್ತಾ ಇದ್ದಾನೆ ಅಂತ ಅದು ಹೇಗೆ ಅಂತ ಹೇಳಿದ್ರೆ ಅದೊಂದು ಕಡೆ ನಾನು ಓದ್ದೆ ಒಂದು ಸರ್ದಾರ್ಜಿ ಜೋಕು ನೆನ್ಪಾಯ್ತು ನನಗೆ ಒಬ್ಬ ಸರ್ದಾರ್ಜಿ ಬಂದಂತೆ ಬಂದುಬಿಟ್ಟು ಒಂದು ಇದ್ರೊಳಗೆ ಕೇಳ್ದಂತೆ ಒಂದು ಕ್ರಾಕರಿ ಶಾಪ್ ಬಂದಂತೆ ಅಲ್ಲ ಒಂದು ಟಿ ವಿ ಶಾಪ್ ಬಂದಂತೆ ಆ ಟಿ ವಿ ಇದೆಲ್ಲ ಅಪ್ಲೈಯನ್ಸಸ್ ಎಲ್ಲ ಇಟ್ಟಿದ್ರೊಳಗೆ ಅಲ್ಲಿ ಬಂದುಬಿಟ್ಟು ಕೇಳ್ದಂತೆ ಸ್ವಾಮಿ ನನಗೆ ಈ ಇದೆಷ್ಟು ಈ ಟಿ ಎಷ್ಟು ಅದನ್ನ ಕೊಡಬೇಕಲ್ಲ ಅಂತ ಆಗ ಆ ಇವನು ಹೇಳ್ದಂತೆ ಆ ಓನರು ನಾವು ಸರ್ದಾರ್ಜಿಗಳಿಗೆಲ್ಲ ಇದನ್ನೆಲ್ಲ ಮಾರೋದಿಲ್ಲ ಹೋಗಿ ಅಂತ ಹೇಳಿಬಿಟ್ಟೆ ನೀನು ದುಃಖ ಆಯ್ತಾನೆ ಯಾಕೆ ಇವರು ಸರ್ದಾರ್ಜಿಗಳಿಗೆ ಇದನ್ನೆಲ್ಲ ಮಾರೋದಿಲ್ಲ ಅಂತ ಹೇಳ್ತಾ ಇರಲ್ಲ ಹೋಗಿ ಇನ್ನೊಂದು ಸರಿ ವೇಷ ಮರ್ಸ್ಕೊಂಡು ತನ್ನ ಸಿಂಗ ಇದನ್ನೆಲ್ಲ ವೇಷ ಎಲ್ಲ ಮರ್ಸ್ಕೊಂಡು ಬಂದ ನಾನು ವಾಪಸ್ ಅದೇ ಅಂಗಡಿಗೆ ಬಂದ ಬಂದುಬಿಟ್ಟು ಕೇಳ್ತಾನೆ ಈಗ ಇನ್ನೊಂದು ವೇಷ ಏನು ಗೊತ್ತೇ ಆಗ್ತಾ ಅವನು ಯಾರು ಅಂತ ಈಗ ಬಂದು ಅಂಗಡಿಯೊಂದು ಕೇಳ್ತಾ ಸ್ವಾಮಿ ನನಗೆ ಈ ಟಿ ವಿ ಅಂತ ಆಸೆ ಇದಕ್ಕೆ ಎಷ್ಟು ರೇಟು ನಾನು ಹೇಳಿಲ್ವಾ ಸರ್ದಾರ್ ಈ ಕಡೆ ಕೊಡೋದಿಲ್ಲ ಅಂತ ಹೋಗಿ ನನಗೆ ದುಃಖ ಆಯ್ತು ಆಶ್ಚರ್ಯ ಆಯ್ತು ನಾನು ಎಲ್ಲ ಇದನ್ನು ತೆಗೆದು ಬಿಟ್ಟು ಬಂದಲ್ಲ ಗೊತ್ತಾಯ್ತು ನಾನು ಸರ್ದಾರ್ಜಿ ಅಂತ ಸರಿ ಇನ್ನೂ ಸರಿ ಇನ್ನೂ ವೇಷ ಚೇಂಜ್ ಮಾಡ್ಕೊಂಡು ಬರಬೇಕು ಅಂತ ಹೇಳಿ ಹೋಗಿ ಮುಸ್ಲಿಮ್ರ ತರ ಬುರ್ಖ ಹಾಕೊಂಡ ಏನು ಕಾಣಬಾರ್ದು ಅಂತ ಆ ಸರ್ ನನಗೆ ಈ ಟಿ ಬೇಕಲ್ಲ ಇದನ್ನ ನಾನು ತೊಗೊಡ್ಬೇಕಲ್ಲ ಇದಕ್ಕೆ ಎಷ್ಟು ಅಂತ ತಕ್ಷಣವೂ ಕೊಡೀಲಿಕ್ಕೆ ಶುರು ಮಾಡಿ ನಾನು ಹೇಳಿಲ್ವಾ ಸರ್ದಾರ್ಜಿಗಳಿಗೆ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಪುನಃ ಪುನಃ ಬೇರೆ ಬೇರೆ ಇದರಲ್ಲಿ ಬರ್ತಾ ಇದೆಯಲ್ಲ ಅಂತ ಇದು ಆಶ್ಚರ್ಯ ಆಗುತ್ತೆ ಏನು ಸ ನಿಮಗೆ ನಾನು ಸರ್ದಾರ್ಜಿ ಅಂತ ಹೇಗೆ ಗೊತ್ತಾಯಿತು ಅಂತ ಅಲ್ಲ ರೀ ನಿಮ್ಗೆ ಎದುರುಗಡೆ ಇರೋ ಫ್ರಿಡ್ಜು ಫ್ರಿಡ್ಜಿಂತ ನೀವು ಟಿ ವಿ ಅಂತ ಕರೆದಾಗಲೇ ನನಗೆ ಗೊತ್ತಾಯ್ತು ನೀವು ಸರ್ದಾರ್ಜಿನೇ ಇರಬೇಕು ಅಂತ ಹಾಗೇ ಈ ಭಗವ ಈ ಈ ಜೋಗಿನ ಪಾರ್ಟಿರಲಿ ಇದೇನು ಅಂತ ಹೇಳಿದ್ರೆ ಇವನಿಗೆ ಗೊತ್ತಾಗ್ಬಿಡ್ತಾರೆ ಯಾವ ವೇಷದಲ್ಲಿ ದುಃಖದ ವೇಷದಲ್ಲೂ ಸುಖದ ವೇಷದಲ್ಲೂ ಕಷ್ಟದ ವೇಷದಲ್ಲೂ ಇಷ್ಟದ ವೇಷದಲ್ಲೂ ಪ್ರಿಯತಮನ ವೇಷದಲ್ಲೂ ವೈರಿಯ ವೇಷದಲ್ಲೂ ಸ್ತ್ರೀ ವೇಷದಲ್ಲೂ ಪುರುಷ ವೇಷದಲ್ಲೂ ಎಲ್ಲೆಲ್ಲಿ ನನ್ನ ಜೀವನದಲ್ಲಿ ಇವನ್ ಬರ್ತಾ ಇದ್ದಾನೋ ಇವನ್ ನನ್ನ ಪ್ರಿಯತಮನ ಆದ ಭಗವಂತನ ಹೊರತು ಇನ್ಯಾವನೂ ಅಲ್ಲ ಕಂಡಿಡಿದ್ಬಿಡ್ತಾನು ಏಯ್ ನೀನೆ ನೀನೆ ನೀನೆ ನೀನೆ ನೀನೆ ಅಂತ ಅದು ಆ ಭಕ್ತಿ ಪವರ್ ಅಂದ್ರೆ ಅದು ಆ ಪ್ರೀತಿಯ ಒಂದು ಶಕ್ತಿ ಆ ಭಕ್ತಿಯ ಶಕ್ತಿ ಅಂದ್ರೆ ಅದು ಅಂತಹ ಜ್ಞಾನ ಬಂದ್ಬಿಡುತ್ತೆ ಅವನು ಸರ್ವಜ್ಞ ಇರ್ತಾನೆ ಯಾಕಂದ್ರೆ ಸರ್ವದಲ್ಲಿಯೂ ಭಗವಂತನೇ ಇದ್ದಾನೆ ಎಂಬ ಜ್ಞಾ ಅನ್ನುವಂಥ ಜ್ಞಾನ ಅವನಿಗೆ ಬಂದ್ಬಿಡ್ತಾರೆ ಸರ್ವವು ಭಗವಂತನ ವಿನಃ ಬೇರೆ ಅಲ್ಲ ಅನ್ನುವಂತಹ ಜ್ಞಾನ ಹೀಗಾಗಿ ನಾರದರು ಹೇಳ್ತಾರೆ ತ್ರಿ ಸತ್ಯ ಭಕ್ತಿರೇವ ಗರಿಯಸಿ ಭಕ್ತಿರೇವ ನಾನು ಮೂರು ಬಾರಿ ಹೇಳ್ತೇನೆ ಇದು ಸತ್ಯ ಇದು ಸತ್ಯ ಇದು ಸತ್ಯ ಎಲ್ಲ ಮಾರ್ಗಗಳಿಗಿಂತಲೂ ಭಕ್ತಿ ಮಾರ್ಗವೇ ಶ್ರೇಷ್ಠ ಭಕ್ತಿ ಮಾರ್ಗವೇ ಶ್ರೇಷ್ಠ ಭಕ್ತಿ ಮಾರ್ಗವೇ ಶ್ರೇಷ್ಠ ಯಾಕೆ ಶ್ರೇಷ್ಠ ಹಿಂದೆ ಎಲ್ಲ ಹೇಳಿರುವಂತಹ ಕಾರಣದಿಂದಲೂ ಭಕ್ತಿ ಮಾರ್ಗವೇ ಶ್ರೇಷ್ಠ ಏನದು ಯಾವ ಯೋಗ್ಯತೆಯೂ ಬೇಡ ಶುರು ಮಾಡಲಿಕ್ಕೆ ಯಾವ ಯೋಗ್ಯತೆಯೂ ಬೇಡ ಒಮ್ಮೆ ಭಕ್ತಿಯನ್ನ ಸ್ವಲ್ಪ ಜಾಗ ಕೊಟ್ಟಿದ್ರೆ ಸಾಕು ಆಕೆ ಉಳಿದ ಎಲ್ಲ ಕೆಲಸವನ್ನು ಆ ಭಗವಂತನ ಪರವಾಗಿ ನಮ್ಮ ಪರವಾಗಿ ಮಾಡಿಬಿಡ್ತಾಳೆ ಒಂದೇದಾಗಿ ಅಷ್ಟು ಸುಲಭ ಎರಡನೆಯದಾಗಿ ಯಾಕೆ ಅಂಥೇಳಿದ್ರೆ ಭಕ್ತಿ ಒಮ್ಮೆ ಸಿಕ್ತು ಅಂತ ಹೇಳಿದ್ರೆ ಬೇರೆ ಯೋಗಗಳಿಂದ ಏನೇನು ಸಿಗಬೇಕು ಆ ಎಲ್ಲ ಫಲಗಳು ಕೂಡ ಭಕ್ತಿಯೋಗಿ ಸಿಗ್ತದೆ ಭಕ್ತಿಯೋಗಿ ಸಿಗ್ತದೆ ಜ್ಞಾನ ಬೇಕಾ ಆಗ ಭಗವಂತನ ಬಳಿಗೆ ಹೋಗಿ ಕೇಳೋದು ಪರಮಾತ್ಮ ನನಗೆ ನಿನ್ನ ನಿಜಸ್ವರೂಪ ತಿಳಿಸಿಕೊಡು ವೇದ ವೇದ ಅಂತ ಬಿಡ ಈ ರೀತಿ ಹೇಳ್ತವೆ ನೀನು ನಿರ್ಗುಣ ನಿರಾಕಾರ ಅಂತ ನನಗೆ ಅದೇನು ಗೊತ್ತಿಲ್ಲಪ್ಪ ನೀನು ನಿರ್ಗುಣನೂ ಹೌದು ನಿರಾಕಾರನೂ ಹೌದು ಹಾಗೆ ಸಗುಣನೂ ಹೌದು ಸಾಕಾರನೂ ಹೌದು ಅಂತ ಹೇಳ್ತವಲ್ಲ ಇದೆಲ್ಲ ಒಂದಕ್ಕೊಂದು ವಿರುದ್ಧ ಅಂತ ನನಗೆ ಅನಿಸ್ತಾ ಇದೆ ನನಗೇನು ಇದು ಅರ್ಥ ಆಗ್ತಾ ಇಲ್ಲ ಹೇ ಪರಮಾತ್ಮ ತಿಳಿಸ್ಕೊಡು ಅಂತ ಅವನ್ನೇ ಹೋಗಿ ಕೇಳಿದಾಗ ಆ ಜ್ಞಾನವನ್ನು ತೋರಿಸ್ಕೊಡ್ತಾನ ಹೇಗೆ ಅವನು ಸಗುಣ ಸಾಕಾರನೂ ಆಗಿ ನಿರ್ಗುಣ ನಿರಾಕಾರನೂ ಹೌದು ಎಂಬುದನ್ನು ಅವನೇ ಹೃದಯದಲ್ಲಿ ತೋರಿಸ್ಕೊಡ್ತಾನೆ ಅಂದ್ರೆ ಭಕ್ತಿಯ ಜೊತೆಗೆ ಬೋನಸ್ ಜ್ಞಾನವೂ ಬಂತು ಜ್ಞಾನವೂ ಬಂತು ಭಗವಂತನೇ ಅವನ ಗುರುವಾಗಿ ಬರ್ತಾನಂತ ಭಗವಂತನೇ ಯಾರಿಗೆ ಗುರು ಆಗ್ತಾನೋ ಅವನಿಗೆ ಇನ್ಯಾವುದರ ಕಡಿಮೆ ಇದೆ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸತಿ ಅಂತ ಕಟೋಪಿಸುತ್ತೆ ಅನನ್ಯ ಪ್ರೋಕ್ತೆ ಗತಿರತ್ರ ನಾಸತಿ ಅಂದ್ರೆ ಆ ಭಗವಂತನ ವಿನ ನಿಜವಾದ ಗುರು ಹೇಳದೆ ವಿನ ಇಂತಹ ಸೂಕ್ಷ್ಮ ಸೂಕ್ಷ್ಮಕರವಾದಂತಹ ಈ ಅಧ್ಯಾತ್ಮ ಮಾರ್ಗದಲ್ಲಿ ಬೇರೆ ದಾರಿಯೇ ಇಲ್ಲ ಜ್ಞಾನ ಬರಲಿಕ್ಕೆ ಬೇರೆ ದಾರಿಯೇ ಇಲ್ಲ ಬೇರೆ ಎಲ್ಲ ಗುರುಗಳು ಕೂಡ ಅರ್ಧಂಬರ್ದ ಗುರುಗಳು ಕೂಡ ಆ ಸಾಧನನ್ನು ದಾರಿ ತರಿಸುವಂಥವರೇ ಆದರೆ ಭಗವಂತನೇ ಗುರುವಾಗಿ ಬಂದಾಗ ಭಗವಂತನೇ ಸ್ವತಃ ಗುರುವಾಗಿ ಬಂದಾಗ ಅದರ ಕಥೆಯೇ ಬೇರೆ ಅದರ ಕಥೆಯೇ ಬೇರೆ ಆ ಪರೋಕ್ಷಾನುಭೂತಿಯನ್ನು ನೀಡ್ತಾರೆ ಅಪರೋಕ್ಷಾನುಭೂತಿಯಂತ ಏನು ಅಪರೋಕ್ಷಾನುಭೂತಿ ಪರೋಕ್ಷ ಅಂತ ಹೇಳಿದ್ರೆ ಕಣ್ಣಿನ ಮೂಲಕ ನೋಡುವುದು ಪರೋಕ್ಷವೇ ಇನ್ ಡೈರೆಕ್ಟ್ ಆಗಿ ಕಣ್ಣಿನ ಮೂಲಕ ನಾನು ಈ ವಸ್ತು ನೋಡ್ಬೇಕು ನೋಡ್ಬೇಕಾದ್ರೆ ಕಣ್ಣು ಬೇಕು ಕಣ್ಣಿಲ್ಲ ಅಂದ್ರೆ ಇಲ್ಲ ಕಣ್ಣು ತೆಗೆದಾಗಂದ್ರೆ ಈ ವಸ್ತು ನೋಡಕ್ಕಾಗುದಿಲ್ಲ ಸ್ಪರ್ಶದಿಂದ ಏನೋ ಸ್ವರೂಪ ಗೊತ್ತಾಗುತ್ತೆ ಆದ್ರೆ ಅಪರೋಕ್ಷಾನುಭೂತಿಯಲ್ಲಿ ಇದರ ನಿಜ ಸ್ವರೂಪ ಗೊತ್ತಾಗುತ್ತೆ ಕಣ್ಣಿನ ಸಹಾಯವೂ ಬೇಕಾಗಿದೆ ಇದರ ಯಥಾವ ಏನಿದೆಯೋ ಬ್ರಹ್ಮ ಸ್ವರೂಪ ಅದು ಗೊತ್ತಾಗುತ್ತೆ ಹೇಗೆ ಬ್ರಹ್ಮನೇ ಈ ಸಕಲ ಜಗತ್ತಾಗಿದ್ದಾನು ಅದು ತೋರ್ಸ್ಕೊಡ್ತ ಇದು ಅದರ ರಾಹು ನಾನು ಮೂರು ಬಾರಿ ಪ್ರತಿಜ್ಞೆ ಮಾಡಿ ಹೇಳ್ತೇನೆ ತ್ರಿ ಭಕ್ತಿ ರೇವ ಭಕ್ತಿ ರೇವ ಭಕ್ತಿ ರೇವ ಅಂತ ಹೇಳಿ ಇದು ಮೂರನೇ ಬಾರಿ ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದೀವಿ ಮಧ್ಯೆ ಹೇಳ್ತಾ ಇದ್ದಾನೆ ಭಕ್ತಿಯೋಗವೇ ಇನ್ನೆಲ್ಲಾ ಮಾರ್ಗಗಳಿಗಿಂತ ಶ್ರೇಷ್ಠ ಮೊದಲೇನು ಹೇಳ್ಕೊಂಡ್ಬಂದು ಭಕ್ತಿಯೋಗವೇ ಇನ್ನೆಲ್ಲಾ ಮಾರ್ಗಗಳಿಂತೂ ಶ್ರೇಷ್ಠ ಇದು ಮೂರನೇ ಸಲಿ ಕೊನೆಯದಾಗಿ ಹೇಳ್ತಾ ಇದ್ದಾನೆ ಹೀಗಾಗಿ ಭಕ್ತಿಯ ಮಾರ್ಗದಲ್ಲಿ ರುಚಿ ಬರಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಪ್ರತಿಜ್ಞೆಯನ್ನು ಮಾಡ್ತಾ ಮುಂದೆ ಅವರು ಈ ಭಕ್ತಿಯ ಹಲವಾರು ವಿಧಗಳು ಏನು ಭಕ್ತಿ ಒಂದೇ ಆದರೂ ಹೇಗೆ ಬೇರೆ ಬೇರೆ ವಿಧಗಳಲ್ಲಿ ಬೇರೆ ಬೇರೆ ವಿಧಗಳಲ್ಲಿ ಈ ಪ್ರಸಿದ್ಧವಾಗಿದೆ ಅನ್ನೋದನ್ನು ಮುಂದಿನ ಸೂತ್ರದಲ್ಲಿ ಅವರು ಹೇಳ್ತಾರೆ ಅದನ್ನು ಮುಂದಿನ ತರಗತಿಯಲ್ಲಿ ನೋಡುವ ಪೂರ್ಣಮದಃಪೂರ್ಣಮಿದ ಪೂರ್ಣಾತ್ಪೂರ್ಣಮುಚ್ಯತೆ ಪೂರ್ಣಸ್ಪೂರ್ಣಮೂರ್ಣಮೇವಶಿಷ್ಯತೆ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತೀಕೃಷ್ಣರ್ಪಣಮಸ್ತು ಮುಂದಿನ الله